ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಭಗವಾನ್ ವೀರವ್ಯಾಸಕೃತ ಶಿವಪುರಾಣವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಹದಿನಾಲ್ಕನೇ ಅಧ್ಯಾಯ ಸೃಷ್ಟಿಖಂಡದಲ್ಲಿ ರುದ್ರ ಸಮಿತಿಯಲ್ಲಿ ಸೃಷ್ಟಿಖಂಡ ಮೊದಲನೆಯದು ಅದರಲ್ಲಿ ಹದಿನಾಲ್ಕನೇ ಅಧ್ಯಾಯ ಋಷಯ ಊಚು ವ್ಯಾಸಿಷ್ಯಮಾಭಕ ಪ್ರಮತ ಕೈಃಪುಷ್ಪೈ ಪೂಜಿತ ಶಂಭು ಕಂಕಿಂ ಯಕ್ಷ ವೈ ಫಲಂಗಳು ಕೇಳ್ತಾರೆ ವ್ಯಾಸುನಿಯ ಶಿಷ್ಯನು ಮಹಾಮಹಿಮವಾದಂತ ಸೂತ ಮುನಿಯೇ ವ್ಯಾಸಿಷ್ಯ ಮಹಾಭಕೆಯವ ಪ್ರಣತ ನೀನು ಶಿವನ ವೋ ಯಾವ ಯಾವ ಹೂವುಗಳಿಂದ ಅರ್ಚಿಸಿದರೆ ಯಾವ ಫಲ ಸಿಗ್ತದೆ ಎಂಬುದನ್ನು ಹೇಳು ಕೈಹಿ ಪುಷ್ಪೈಹಿ ಪೂಜಿತ ಶಂಭು ಕಿಂ ಕಿಂ ಯಕ್ಷತಿ ವೈ ಫಲಂ ಯಾವ್ಯಾವ ಫಲವನ್ನು ಕೊಡ್ತಾನೆ ಸುತೋವಾಚ ಶೌನಕಾದ್ಯಶ್ಚಯ ಶೃಣುತಾದರದಿಲಂ ಕಥೆಯದ್ಯ ಸುಪ್ರೀತ್ಯ ಪುಷ್ಪಾ ಪುಷ್ಪಾರ್ಪಣ ವಿ ನಿರ್ಣಯ ಪುಷ್ಪಾರ್ಚನಾ ವಿಧಿಯನ್ನು ಹೇಳ್ತೇನೆ ಅದರ ಫಲವನ್ನು ಕೂಡ ಹೇಳ್ತೇನೆ ಲೈ ಶೌನಕಾದಿ ಋಷಿಗಳೇ ಕೇಳಿ ಅಂತೇಳಿ ಆದರದಿಂದ ಕೇಳಿ ಅಂತೇಳಿ ಸೂತ ಮುನಿ ಹೇಳ್ತಾನೆ ಏಷಯ ವಿಧಿ ಪೃಷ್ಟೋ ನಾರದೇನ ಮಹರ್ಷಿಣ ಪ್ರೋವಾಚ ಪರಮಪ್ರೀತ್ಯ ಪುಷ್ಪಾರ್ಪಣ ವಿನಿರ್ಣಯ ಅಲ್ಲ ಈ ಮುನಿಗಳೇ ಹಿಂದೆಯೇ ನಾರದ ಮುನಿಗಳಿಂದ ಪ್ರಶ್ನಿಸಲ್ಪಟ್ಟಂಥ ವಿಧಿ ಅಥವಾ ಬ್ರಹ್ಮನು ಪರಮಪ್ರೀತಿಯಿಂದ ಪುಷ್ಪಾರ್ಪಣ ವಿನಿರ್ಣಯವನ್ನು ಈ ರೀತಿಯಾಗಿ ಹೇಳಿದ್ದಾನೆ ಅದನ್ನೇ ನಿಮಗ ಹೇಳ್ತೇನೆ ಕೇಳಿ ಶಿವಪುಷ್ಪಾರ್ಚನಾ ವಿಧಿಯನ್ನು ನಾರದನು ಬ್ರಹ್ಮನನ್ನ ಕುರಿತು ಏನೇನು ಕೇಳಿ ಪಡ್ಕೊಂಡು ಉತ್ತರ ಅದೇ ಉತ್ತರವನ್ನು ಈಗ ನಿಮಗೆ ಹೇಳ್ತೇನೆ ಕೊಡ್ತೇನೆ ಬ್ರಹ್ಮೋವಾ ಬ್ರಹ್ಮ ಏನು ಹೇಳಿದ ಕಮಲೈರ್ಬಿಲ್ವತ್ರೈಶ್ಚ ಶತಪತ್ರೈಸ್ತಾ ಪುನಃ ಶಂಖಪುಷ್ಪೈತಾ ದೇವ ಲಕ್ಷ್ಮೀಕಾ ಅರ್ಚೇತ್ ಶಿವಂ ಎಸ್ಯಾಕೈ ಪೂಜಿತಶ್ಚೇತ್ ಭತ್ ಶಿವ ಪಾಪಹಾನಿಪ್ರಮೀ ಸ್ಯಾನ್ನತ್ರ ಸಂಶಯ ಸಂಪತ್ತನ್ನ ಅಪೇಕ್ಷಿಸತಕ್ಕಂಥವನ್ನ ಕಮಲಗಳಿಂದಲೂ ಬಿಲ್ಲು ಪತ್ರಗಳಿಂದಲೂ ಶತಪತ್ರಗಳೆಂಬಂತಹ ಕಮಲ ವಿಶೇಷಗಳಿಂದಲೂ ಶಂಖಪುಷ್ಪಗಳಿಂದಲೂ ಶಿವನನ್ನು ಅರ್ಚಿಸಬೇಕು ಮೇಲೆ ಹೇಳಿದಂತಹ ಪತ್ರ ಪುಷ್ಪಗಳನ್ನು ಲಕ್ಷ ಸಂಖ್ಯೆಯಿಂದ ಪೂಜಿಸಬೇಕು ಹಾಗೆ ಮಾಡಿದರೆ ಪಾಪ ಪರಿಹಾರವಾಗಿ ಸಂಪತ್ತು ಅಭಿವೃದ್ಧಿ ಸಂಶಯ ಇಲ್ಲ ಶತಂ ಪತ್ರಾಣಿ ಯಸ ಅದು ಯಾವುದಕ್ಕೆ ನೂರು ಪತ್ರಗಳಿವೆ ಅದು ಶತಪತ್ರ ಅಂತ ಪದ್ಮಕ್ಕೆ ಹೇಳ್ತಕ್ಕಂಥದ್ದು ತಾವರೆ ಆಮೇಲೆ ವಿಂಶತಿ ಕಮಲಾನಂತೂ ಪ್ರಸ್ಥಮೇಕ ಉದಾಹೃತ ಬಿಲ್ಲೋ ದಲ ಸಹಸ್ರೇಣ ಪ್ರಸ್ಥಮಏಕ ಉದಾಹೃತ ಅಂದರೆ ಇಲ್ಲಿ ಮೇರೆ ಮೇಲೆ ಪತ್ರ ಪತ್ರಪುಷ್ಪಗಳನ್ನು ಇಪ್ಪತ್ತು ಕಮಲಗಳಿಗೆ ಒಂದು ಪ್ರಸ್ಥ ಅಂತೇಳಿ ಹೆಸರು ಅಂತ ಹೇಳ್ತಾರೆ ವಿಂಶತಿ ಕಮಲಾನಾಂತು ಪ್ರಸ್ಥಮೇಕಂ ಉದಾಹೃತ ಇಪ್ಪತ್ತು ಕಮಲಗಳಿಗೆ ಒಂದು ಪ್ರಸ್ಥ ಬಿಲ್ಲೋ ದಲ ಸಹಸ್ರೇಣ ಪ್ರಸ್ಥ ಅರ್ಧಂ ಸಾವಿರ ವಿಲ್ಲು ಪತ್ರಗಳಿಗೆ ಅರ್ಧ ಪ್ರಸ್ಥ ಇಪ್ಪತ್ತು ಕಮಲಗಳಿಗೆ ಒಂದು ಪ್ರಸ್ಥ ಶತಪತ್ರ ಸಹಸ್ರೇಣ ಪ್ರಸ್ಥಾರ್ಧಂ ಪರಿಭಾಷಿತ ಸಾವಿರ ಶತಪತ್ರ ಪುಷ್ಪಗಳಿಗೂ ಅರ್ಧಪ್ರಸ್ಥ ಅಂತೇಳಿ ಹೇಳಲ್ಪಡ್ತದೆ ಸಾವಿರ ಬಿಲ್ಲು ಪತ್ರಗಳಿಗೂ ಅರ್ಧಪ್ರಸ್ಥ ಇಪ್ಪತ್ತು ಕಮಲಗಳಿಗೆ ಒಂದು ಪ್ರಸ್ಥ ಶತಪತ್ರಸ್ರೀಣ ಪ್ರಸ್ಥಾರ್ಧ ಪರಿಭಾಷಿತ ಫಲೈ ಷೋಡಶಿ ಪ್ರಸ್ಥಃ ಫಲೈ ಟಂಕದಶ ಸ್ಮೃತ ಇಂತಹ ಹತ್ತು ಟಂಕಗಳಿಗೂ ಒಂದು ಫಲ ಒಂದು ಫಲ ಫಲ ಇಂಥ ಹದಿನಾರು ಫಲಗಳಿಗೆ ಒಂದು ಪ್ರಸ್ಥರ ತೂಕದಲ್ಲಿ ಈ ತೂಕದ ಹಾಗೆ ಕಮಲ ಮುಂತಾದವುಗಳನ್ನು ಸಂಗ್ರಹಿಸಿ ಶಿವನನ್ನು ಫಲೇಚ್ಛೆಯಿಂದ ಅರ್ಚಿಸಿದರೆ ಅನೇ ನೈವತಮಾನೇ ನತುಲಾಮ ಆರೋಪ ಏದ್ಯದ ಸರ್ವಾನ್ ನಿಷ್ಕಾಮ ನಿಷ್ಕಾಮ ಚೇತ್ ಶಿವೋ ಭವೇತ್ ಅವನ ಸಕಲ ಇಷ್ಟಾದಳು ಲಭಿಸುತ್ತದೆ ಫಲಕಾಮನೆ ಇಲ್ಲದೆ ಅರ್ಚಿಸಿದರೆ ಸಾಕಾದ ಶಿವ ಸ್ವರೂಪವನ್ನು ಹೊಂದುತ್ತಾನೆ ರಾಜ್ಯ ಸಾಮಕೋ ಯೋ ವೈ ಪಾರ್ಥಿವಾನಾಂಚ ಪೂಜೆಯ ತೋಷೆಯ ಶಂಕರಂದೇವಂ ರಾಜ್ಯವನ ರಾಜ್ಯವನ್ನು ಪಡೆಯಬೇಕೆಂದಿರತಕ್ಕಂಥ ಹತ್ತು ಕೋಟಿ ಪಾರ್ಥಿವಲಿಂಗಗಳನ್ನು ಅರ್ಚಿಸಿದರೆ ಮಹಾದೇವನನ್ನು ಅರ್ಚಿಸಿ ಮಹಾದೇವನನ್ನು ಸಂತೋಷಗೊಳಿಸಬೇಕು ಹತ್ತು ಕೋಟಿ ಪಾರ್ಥಿವಲಿಂಗಗಳನ್ನು ಲಿಂಗ ಶಿವಂ ತುಪಮ ತಂಡುಲರ್ಚಿತ್ರ ಚಂದನೆಯವ ಜಲಧಾರಾ ತುನಃ ಪ್ರೀತಿ ತಂತ್ರ ಬಿಲ್ವೀದಲ ಶತಪತ್ರ ಕಮಲಂ ಶಿವನನ್ನಲ್ಲಿ ತಂಡುಲರಾಶಿ ಅಥವಾ ವಿಗ್ರಹ ಇವುಗಳಲ್ಲಿ ಮಂತ್ರಪೂರ್ವಕವಾಗಿ ಆವಾಹನೆ ಮಾಡಿ ನೋಡಿ ಶಿವನನ್ನು ಲಿಂಗದಲ್ಲಿ ಆವಾಹನೆ ಮಾಡಬಹುದು ಅಕಂಡವಾದ ಪುಷ್ಪದಲ್ಲಿ ತುಂಡಾಗದ ಪುಷ್ಪ ತಂಡುಲ ರಾಶಿ ಅಂದರೆ ಧಾನ್ಯದ ರಾಶಿಯಲ್ಲಿ ಅಥವಾ ವಿಗ್ರಹ ಇವುಗಳಲ್ಲಿ ಯಾವುದರಲ್ಲಿ ಮಂತ್ರಪೂರ್ವಕವಾಗಿ ಆವಾಹನೆ ಮಾಡಿ ಗಂಧೋದಕ ಸ್ನಾನ ವಿಲ್ವಾರ್ಚನೆ ಶತಪತ್ರ ಪೂಜೆ ಕಮಲಾರ್ಚನೆಗಳಿಂದ ಅರ್ಚಿಸಬೇಕು ಅದಲ್ಲದೆ ಶಂಖಪುಷ್ಪ ತೋಕ್ತು ವಿಶೇಷೇಣ ಪುರಾತನೈ ಸರ್ವಕಾಮಫಲಂ ದಿವ್ಯಂ ಪರತ್ರೇಯ ಅಲ್ಲಿ ಸರ್ವಥ ಅಲ್ಲದೆ ಶಂಖಪುಷ್ಪಗಳು ಶಿವಪೂಜೆ ತುಂಬ ಪ್ರಶಸ್ತವಾದವುಗಳು ಅವುಗಳನ್ನು ಸಮರ್ಪಿಸಿದರೆ ಇಹ ಪಗಳ ಇಷ್ಟ ಸಿದ್ಧಿ ಆಗ್ತದೆ ಹಿಂದಿನ ಋಷಿಗಳು ಹೇಳಿದ್ದಾರೆ ವಿಶೇಷೇಣ ಪುರಾತನೈ ಪ್ರೋಕ್ತಂ ಶಂಖಪುಷ್ಪ ನೋಡಿ ಶಿವಪೂಜೆಗೆ ಅತ್ಯಂತ ವಿಶಿಷ್ಟವಾದದ್ದು ಅಂತೇಳಿ ಧೂಪಂದೀಪಂಚ ನೈವೇದ್ಯಂ ಅರ್ಘ್ಯಂಚಾರಾರ್ಥಿಕಂ ತಥಾ ಅರ್ಘ್ಯಂಚ ಆರಾರ್ಥಿಕಂ ತಥಾ ಪ್ರದಕ್ಷಿಣಾಂ ನಮಸ್ಕಾರಂ ಕ್ಷಮಾಪನ ವಿಸರ್ಜನೆ ಶಂಖಪುಷ್ಪ ತಾವೆಲ್ಲ ತಿಳಿ ತಿಳಿದಿರ್ಬೋದು ಶಂಖದ ಆಕಾರದಲ್ಲಿರ್ತಕ್ಕಂಥ ಪುಷ್ಪ ಅದರಲ್ಲಿ ಬೇರೆ ಬೇರೆ ಇದೆ ಬಿಳಿಯದ್ದು ಆಮೇಲೆ ನೀಲಿ ಬಣ್ಣದ್ದು ಅದರಲ್ಲಿ ದಪ್ಪ ಎಸಳಿಂದು ತೆಳ್ಳಗಿಂದು ಹೀಗೆ ಬೇರೆ ಬೇರೆ ರೀತಿ ಬರ್ತದೆ ಶಂಖಪುಷ್ಪಗಳಲ್ಲಿ ಇದು ಬಹಳ ಪ್ರಶಸ್ತ ಅಂಥೇಳಿ ಪುಷ್ಪಾರ್ಚನೆ ಮಾಡಿದ ನಂತರ ಧೂಪ ದೀಪ ನೈವೇದ್ಯ ಧೂಪ ದೀಪ ನೈವೇದ್ಯ ಆಮೇಲೆ ಅರ್ಘ್ಯ ಆರ ಮಂಗಳಾರತಿ ಆರಾರ್ಥಕ ಆಮೇಲೆ ಪ್ರದಕ್ಷಿಣಾಂ ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಕ್ಷಮಾಪಣ ವಿಸರ್ಜನ ಇವುಗಳನ್ನು ಮಾಡಬೇಕು ಕೃತ್ವ ಸಂಗಂ ತಥಾ ಭೋಜ್ಯ ಕೃತ ಭವೇದಿಹ ಹೀಗೆ ಇದನ್ನು ಮಾಡಿ ಸಾಂಗವಾಗಿ ಶಿವನನ್ನು ಪೂಜಿಸಿ ಕೊನೆಯಲ್ಲಿ ಸದ್ಭಕ್ತರಿಗೆ ಮಿಷ್ಟಾನ್ನವನ್ನು ಭೋಜನ ಮಾಡಿಸಬೇಕು ತಸ್ಯ ಸರ್ವಥ ರಾಜ್ಯ ಶಂಕರ ಪ್ರದಾತಿಚ ಹಾಗೆ ಮಾಡಿದರೆ ಶಂಕರನು ರಾಜ್ಯವನ್ನು ಕೊಡುವುದರಲ್ಲಿ ಸಂಶಯ ಇಲ್ಲ ಅಂಥವನಿಗೆ ಪ್ರಧಾನ್ಯ ಕಾಮುಕೋ ಯೋ ವೈ ತದರ್ಧೇನಾರ್ಚಯೇತ್ಮಾನ್ ಅಲ್ಲಿ ಒಂದು ಕೋಟಿ ಹೇಳಿದ್ದು ಇಲ್ಲಿ ಅದರ ಅರ್ಧ ಅಂದರೆ ಐವತ್ತು ಲಕ್ಷ ಒಂದು ಕೋಟಿ ಶಂಖಪುಷ್ಪಗಳಿಂದ ಅಂತಲೂ ಹೇಳ್ತಾರೆ ಅಲ್ಲಿ ಇಲ್ಲಿ ಐವತ್ತು ಲಕ್ಷ ಶಂಖಪುಷ್ಪಗಳಿಂದ ಅಂತ ಯಾರಿಗೆ ಗೌರವ ಪ್ರತಿಷ್ಠೆ ಮುಂತಾದವನ್ನು ಅಪೇಕ್ಷಿಸ್ತಕ್ಕಂಥ ಅಲ್ಲಿ ರಾಜ್ಯವನ್ನು ಅಪೇಕ್ಷಿಸತಕ್ಕಂಥವನು ಇಲ್ಲಿ ಗೌರವ ಪ್ರತಿಷ್ಠೆಗಳನ್ನು ಅಪೇಕ್ಷಿಸತಕ್ಕಂಥವನು ಐವತ್ತು ಲಕ್ಷ ಶಂಖ ಪುಷ್ಪಗಳಿಂದ ಅರ್ಚಿಸಬೇಕು ಪ್ರಾಧಾನ್ಯ ಕಾಮುಕೋ ಯೋ ವೈ ತದರ್ಧೇನ ಅರ್ಚಯೇತ್ವಾಂ ಕಾರಾಗೃಹಗತೋ ಯೋ ವೈ ಲಕ್ಷೇನಾರ್ಚೆಯೇ ಲಕ್ಷೇಣೈ ಅರ್ಚಯೇ ಬಿಡುಗಡೆಗಾಗಿ ಕಾರಾಗೃಹ ನಿವೃತ್ತಿಗಾಗಿ ಲಕ್ಷ ಹೂವುಗಳಿಂದ ಅರ್ಚಿಸಬೇಕು ರೋಗಗ್ರಸ್ತೋ ಯದಾ ಸ್ಯಾದ್ವೈ ತದರ್ಧೇನಾರ್ಚಯೇತ್ ರೋಗದಿಂದ ನಡ್ತಾ ಇರ್ತಕ್ಕಂಥವನು ಐವತ್ತು ಸಾವಿರ ಪುಷ್ಪಗಳಿಂದ ಶಿವನನ್ನು ಅರ್ಚಿಸಬೇಕು ರೋಗದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಕನ್ಯಾಕಾಮೋ ಭವೇದ್ಯೋವೇ ತದರ್ಧೇನ ಶಿವಂ ಪುನಃ ಕನ್ಯೆಯನ್ನು ಅಪೇಕ್ಷಿಸ್ತಕ್ಕಂಥವನು ವಿವಾಹ ಅಪೇಕ್ಷೆ ಉಳ್ಳಂತಹ ವರನು ವಧುವಿನ ಅಪೇಕ್ಷೆಯುಳ್ಳವನು ಕನ್ಯೆಯನ್ನು ಅಪೇಕ್ಷಿಸತಕ್ಕಂಥವನು ಇಪ್ಪತ್ತೈದು ಸಾವಿರ ಪುಷ್ಪಗಳಿಂದ ಆಮೇಲೆ ವಿದ್ಯಾಕಾಮ ತಥಾ ಯ ಸ್ಯಾತ್ ತದರ್ಧೇನ ಅರ್ಚೆಯೇ ಶಿವಂ ಅಥವಾ ಹದಿಮೂರು ಸಾವಿರ ಅದರ ಅರ್ಧ ಇಪ್ಪತ್ತೈದರ ಅರ್ಧ ಅಷ್ಟು ಪುಷ್ಪಗಳಿಂದ ಅರ್ಚಿಸಬೇಕು ಹೂಗಳಿಂದ ವಾಣಿ ಕಾಮೋ ಭವೇದ್ಯೋ ವೈ ಘೃತೆಯರ್ಚೆಚ್ಛಿವಕ್ತಿ ವಾಕ್ಸಿದ್ಧಿ ಭಾಷಣಶಕ್ತಿಯನ್ನು ಅಪೇಕ್ಷಿಸ್ತಕ್ಕಂಥ ಒಂದು ಭಾಷಣಶಕ್ತಿನ ಅಪೇಕ್ಷಿಸತಕ್ಕಂಥ ತುಪ್ಪದಿಂದ ಶಿವನನ್ನು ಅರ್ಚಿಸಬೇಕು ಉಚ್ಚಾಟನಾಥಂ ಶತ್ರುಣ ತನ್ಮಿತೇ ನವ ಪೂಜನಂ ಅಂದ್ರೆ ಶತ್ರುಗಳನ್ನು ಓಡಿಸಲು ಹದಿಮೂರು ಸಾವಿರ ಪುಷ್ಪಗಳಿಂದ ಅರ್ಚಿಸಬೇಕು ತನ್ಮಿತೇನ ಏವ ತನ್ಮಿತೇನ ಏವ ಪೂಜ ಅಷ್ಟೇ ಹೂಗಳಿಂದ ಅಂತ ಎಷ್ಟು ಹದಿಮೂರು ಸಾವಿರ ಹನ್ನೆರಡುವರೆ ಸಾವಿರ ಹಾಗೆ ಹೇಳಿದ್ದು ವಾಣಿ ಕಾಮ ವಾಕ್ಸಿದ್ಧಿ ಅಷ್ಟೇ ಉಚ್ಚಾಟನೆ ಶತ್ರುಗಳ ಉಚ್ಚಾಟನೆಗೆ ಮಾರಣೇವೈತು ಲಕ್ಷೇಣ ಮೋಹನೇತು ತದರ್ಧತ ಶತ್ರುನಾಶಕ್ಕಾಗಿ ಲಕ್ಷ ಪುಷ್ಪಗಳಿಂದ ಪೂಜೆ ಆಮೇಲೆ ಮೋಹನ ಶತ್ ಮೋ ಮೋಹ ಇನ್ನೊಬ್ಬರನ್ನು ಮೋಹಗೊಳಿಸುವುದಕ್ಕೆ ಅರ್ಧಲಕ್ಷ ಪೂಜೆ ಐವತ್ತು ಆಮೇಲೆ ಸಾಮಂತ್ರ ಜಯೇ ಚೈವ ಕೋಟಿ ಪೂಜಾ ಪ್ರಶಸ್ಸತೆ ಸಾವಂತರಾಜ ಜಯಿಸ್ಲಿಕ್ಕೆ ಕೋಟಿ ಪುಷ್ಪಗಳಿಂದ ಪೂಜೆ ರಾಜ್ಞಾಮ್ ಅಯುತ ಸಂಖ್ಯೆ ಚವಶೀಕರ್ಣ ಕರ್ಮಣೀ ರಾಜರನ್ನು ವಶ ರಾಜವಶ್ಯ ಅಂತ ಹೇಳ್ತಾರೆ ರಾಜರನ್ನು ವಶ ಮಾಡಿಕೊಳ್ಳಲಿಕ್ಕೆ ತನಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ಳಲಿಕ್ಕೆ ಹತ್ತು ಸಾವಿರ ಪುಷ್ಪ ಪೂಜೆ ಅಯುತ ಸಂಖ್ಯಂ ರಾಜ್ಞಾಮ್ ಅಯುತ ಸಂಖ್ಯೆ ಚ ಆಯುತ ಅಂದರೆ ಹತ್ತು ಸಾವಿರ ಪ್ರಯೂತ ಅಂದರೆ ಲಕ್ಷ ಹಾಗೆ ಸಹಸ್ರ ಆಯುತ ಪ್ರಯೂತ ಮುಂದೆ ಮುಂದೆ ಹೋಗ್ತದೆ ಅರ್ಬುಧ ನ್ಯರ್ಬುಧ ಹೀಗೆ ಅರ್ಬುದ ಅಂದರೆ ಒಂದು ಕೋಟಿ ನ್ಯರ್ಬುಧ ಅಂದರೆ ನೂರು ಕೋ ಕೋಟಿ ಹಾಗೆ ಹೋಗ್ತದೆ ಯಶಸ್ಸೇ ಚ ತಥಾಸಂಖ್ಯಾ ವಾಹನಾದ್ಯೈಹಿ ಸಹಸ್ರಿಕಾ ಮುಕ್ತಿಕಾಮೋ ಅರ್ಥಯೇ ಚಂಬುಂ ಪಂಚಕೋಟ್ಯ ಸುಭಕ್ತಿ ತಹ ಜ್ಞಾನವನ್ನು ಅಪೇಕ್ಷಿಸ್ತಕ್ಕಂಥವನು ಅಂದರೆ ಯಶಸ್ಸು ವಾಹನ ಮತ್ತು ಯಶಸ್ಸೇ ಚ ತಥಾ ಸಂಖ್ಯಾ ವಾಹನಾದ್ಯೇಹಿ ಸಾಹಸ್ರಿಕಾ ಇವುಗಳನ್ನು ಪಡೆದು ಸಾವಿರ ಪೂಜೆಗಳಿಂದ ಶಿವನನ್ನು ಅರ್ಚಿಸಬೇಕು ಸಹಸ್ರಿಕಾ ಮುಕ್ತಿಕಾಮ ಅರ್ಚೆಯತ್ ಶಂಭು ಪಂಚಕೋಟ್ಯ ಸುಭಕ್ತಿತಃ ಮುಕ್ತಿಯನ್ನು ಅಪೇಕ್ಷಿಸ್ತಕ್ಕಂಥವ್ರು ಭಕ್ತಿಯಿಂದ ಐದು ಕೋಟಿ ಪುಷ್ಪಾರ್ಚನೆಯನ್ನು ಮಾಡಬೇಕು ಜ್ಞಾನಾರ್ಥಿ ಪೂಜೆಯದು ಕೋಟ್ಯ ಶಂಕರಂ ಲೋಕಶಂಕರಂ ಜ್ಞಾನವನ್ನು ಅಪೇಕ್ಷಿಸತಕ್ಕಂಥವನು ಕೋಟಿ ಪುಷ್ಪಗಳಿಂದ ಲೋಕಶಂಕರನಾದ ಶಂಕರನನ್ನು ಶಿವನನ್ನು ಅರ್ಚಿಸಬೇಕು ಶಿವನ ದರ್ಶನವನ್ನು ಅಪೇಕ್ಷಿಸತಕ್ಕಂಥವನು ಶಿವದರ್ಶನ ಕಾಮೋ ವೈ ತದರ್ಧೇನ ಪ್ರಪೂಜೇತ್ ಅರ್ಧಕೋಟಿ ಪುಷ್ಪಾರ್ಚನೆ ಐವತ್ತು ಲಕ್ಷ ಪುಷ್ಪಾರ್ಚನೆಯನ್ನು ಸುಖದಾಯಕನಾದ ಶಿವನನ್ನು ಆರಾಧಿಸಬೇಕು ಐವತ್ತು ಲಕ್ಷಪುಷ್ಪಾರ್ಚನೆಯಿಂದ ತೃತ್ಯುಂಜಯ ಜಾಪ್ಯ ಕಾಮನಾಫಲೂಪತ ಪಂಚಲಕ್ಷ ಜಪಾಯರ್ಹಿ ಪ್ರತ್ಯಕ್ಷಂತು ಭವೆಚ್ತ್ ಶ್ ಶಿವ ಮೃತ್ಯುಂಜಯ ಮಂತ್ರವನ್ನು ಐದು ಲಕ್ಷ ಬಾರಿ ಜಪಿಸಿದರೆ ಶಿವನು ಪ್ರತ್ಯಕ್ಷನಾಗ್ತಾನೆ ಯಾವುದಾದ್ರೂ ಮೃತ್ಯುಂಜಯ ಮಂತ್ರ ತ್ರ್ಯಂಬಕಮ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿಮ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತು ಇದೊಂದು ಮೃತ್ಯುಂಜಯ ಮಂತ್ರ ಬೇರೆ ಕೂಡ ಇರ್ಬೋದು ಮೃತ್ಯುಂಜಯ ಮಂತ್ರಗಳು ಇರ್ತದೆ ಕೆಲವೆಲ್ಲ ಯಾವುದೇ ಮೃತ್ಯುಂಜಯ ಮಂತ್ರವನ್ನು ಐದು ಲಕ್ಷ ಬಾರಿ ಜಪಿಸಿದರೆ ಶಿವನು ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳ್ತಾರೆ ಭಕ್ತಿ ಶ್ರದ್ಧೆಯಿಂದ ವಿಧಿವತ್ತಾಗಿ ಅರ್ಚಿಸಬೇಕು ವಿದ್ಯುಕ್ತವಾಗಿ ಜಪಿಸಬೇಕು ಲಕ್ಷೇಣ ಭಜತೇ ಕಶಿತ್ ದ್ವಿತೀಯ ಜಾತಿ ಸಂಭವಃ ತೃತೀಯೇ ಕಾಮನಾ ಲಾಭಶ್ಚತುರ್ಥೇ ತಂ ಪ್ರಪಶ್ಯತಿ ಆ ಮೃತ್ಯುಂಜಯ ಮಂತ್ರವನ್ನು ನೋಡಿ ಹೇಗೆ ಅಂತೇಳಿ ಹೇಳ್ತಾರೆ ಲಕ್ಷೇಣ ಭಜತೆ ಕಷ್ಟಿತ್ ಒಂದು ಲಕ್ಷ ಬಾರಿ ಜಪಿಸಿದರೆ ಇಷ್ಟಸಿದ್ಧಿ ಆಗ್ತದೆ ದ್ವಿತೀಯ ಜಾತಿ ಸಂಭವ ಎರಡನೇ ಲಕ್ಷವನ್ನು ಜಪಿಸಿದರೆ ಉತ್ತಮ ಜಾತಿ ಲಭಿಸ್ತದೆ ಅಂದರೆ ಒಳ್ಳೆ ಜಾತಿಯಲ್ಲಿ ಹುಟ್ಟುತ್ತಾನೆ ಅಂತೇಳಿ ಒಳ್ಳೆ ಜನ್ಮ ಒಳ್ಳೆಯ ಯೋನಿಯಲ್ಲಿ ಹುಟ್ಟುವಂಥದ್ದು ಉತ್ತಮ ಕುಲದಲ್ಲಿ ತೃತೀಯ ಕಾಮನಾ ಲಾಭ ಮೂರು ಲಕ್ಷ ಮೂರನೇ ಲಕ್ಷವನ್ನು ಜಪಿಸಿದರೆ ಅಲಭ್ಯವಾದ ವಸ್ತುಗಳು ಲಭಿಸ್ತವೆ ಕಾಮನಾಲಾಭ ಚತುರ್ಥಿ ತಮ್ಮ ಪ್ರಪಶ್ಯತಿ ನಾಲ್ಕನೇ ಬಾರಿ ಲಕ್ಷವನ್ನು ಜಪಿಸಿದರೆ ಶಿವನ ಸಾಕ್ಷಾತ್ಕಾರವನ್ನು ಪಡೀತಾನೆ ಶಿವನನ್ನು ನೋಡಿ ನೋಡ್ತಾನೆ ಕಣ್ಣಾರೆ ಅಂತೇಳಿ ಪಂಚಮಂಚ ಯಕ್ಷ ಫಲಂ ಯಕ್ಷತ್ಯಷ್ಯಚ್ಚತಿ ಅಸಂಶಯ ಐದು ಲಕ್ಷ ಬಾರಿ ಮೃತ್ಯುಂಜಯ ಜಪವನ್ನು ಜಪಿಸಿದರೆ ಶಿವನು ಬೇಕಾದ ಫಲವನ್ನು ಕೊಡ್ತಾನೆ ಅನೇಕ ಐವತ ಮಂತ್ರೇಣ ದಶಲಕ್ಷೇ ಫಲಂ ಲಭೇತ ಹತ್ತು ಲಕ್ಷ ಪರ್ಯಂತ ಜಪಿಸಿದರೆ ಇದಕ್ಕೂ ಹೆಚ್ಚಾದ ಫಲವೂ ಸಿಗ್ತದೆ ಮುಕ್ತಿಕಾಮ ಭವೇದ್ಯೋ ವೈ ದರ್ಭೈಶ್ಚ ಪೂಜನ ಚರೇತ್ ಲಕ್ಷ ಸಂಖ್ಯಾದು ಸರ್ವತ್ರ ಋಷಿ ಸತ್ತಮ ಮುಕ್ತಿಯನ್ನು ಪೇಕ್ಷಿಸ್ತಕ್ಕ ದರ್ಭಗಳಿಂದ ಶಿವನನ್ನು ರಚಿಸಬೇಕು ಎರಡನಾರದನೇ ಋಷಿ ಸಪ್ತಮನೆ ಇನ್ನು ಋಷಿಶ್ರೇಷ್ಠನೆ ಇನ್ನು ಮುಂದೆ ಹೇಳ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಲಕ್ಷಸಂಖ್ಯೆಯಿಂದ ಪೂಜಿಸಬೇಕು ಆಯುಃ ಕಾಮೋ ಭೇದಿಯೋ ವೈ ದೂರ್ವಾಪೂಜನಂಚರೇತ್ ಪುತ್ರಕಮೋ ಭೇದಿಯೋ ವೈ ದತ್ತೂರಕುಸುಮೈಶ್ಚರೆೇತ್ ರಕ್ತಂಡ್ಚ ದತ್ತೂರ ಪೂಜನೇಶು ವಧಸ್ಮತಃ ಅಗಸ್ತ್ಯಸುಮೈ ಕುಸುಮೈಶ್ಚವ ಪೂಜಕ ಮಹಧ್ಯಶ ಭುಕ್ತಿ ಮುಕ್ತಿಫಲ ಪೂಜೆ ಅರ್ಕಪುಷ್ಪೈ ಪ್ರತ ಕುಬ್ಜ ಕಲ್ಲಾರ ಕೈಸ್ತಥ ಆಯುಸನ್ನು ಅಪೇಕ್ಷಿಸತಕ್ಕಂಥವ್ರು ದೂರ್ವಗಳಿಂದ ಶಿವನನ್ನು ಪೂಜಿಸಬೇಕು ಲಕ್ಷ ಲಕ್ಷ ಬಾರಿ ದೂರ್ವ ಅಂದರೆ ಗರಿಕೆ ದೂರ್ವಾಂಕುರ ಅಂದರೆ ಗರಿಕೆ ಹುಲ್ಲಿನ ಕುಡಿ ಚಿಗುರು ಅದರಿಂದ ಅರ್ಚಿಸಬೇಕು ಒಂದು ಲಕ್ಷ ಆಯುಸನ್ನು ಅಪೇಕ್ಷಿಸತಕ್ಕಂಥವನು ಆಮೇಲೆ ಪುತ್ರರನ್ನು ಅಪೇಕ್ಷಿಸತಕ್ಕಂಥವನು ಪುತ್ರ ಕಾಮಹ ಭವೇದ್ಯೋವಿ ದತ್ತೂರ ಕುಸುಮೇಹಿ ಚರೇತ್ ಆಮೇಲೆ ಕೆಂಪುನಾಳವುಳ್ಳ ದತ್ತೂರ ಪುಷ್ಪ ಶಿವಪೂಜೆಗೆ ಪ್ರಶಸ್ತವಾದದ್ದು ರಕ್ತದಂಡ್ಚ ದತ್ತೂರ ಪೂಜನೆ ಶುಭದ ಸ್ಮೃತ ಅಗಸ್ತ್ಯಕುಸುಮೆಯಿಂದ ಅರ್ಚಿಸಿದರೆ ಯಶಸ್ಸು ಅಗಸ್ತ್ಯಕುಸುಮೈ ಪೂಜಕ ಮಹತ್ ಯಶ ದೊಡ್ಡ ಯಶಸ್ಸು ಕೀರ್ತಿ ಭುಕ್ತಿ ಮುಕ್ತಿಫಲ ತುಳಸ್ಯ ಪೂಜೆಯೇದ್ಯದಿ ತುಳಸಿಯಿಂದ ಪೂಜಿಸಿದರೆ ಭುಕ್ತಿ ಮುಕ್ತಿ ಎರಡೂ ಸಿಕ್ತದೆ ಭೋಗಮೋಕ್ಷಗಳೆರಡು ಅರ್ಕಪುಷ್ಪೈ ಪ್ರತಾಪ ಕುಬ್ಜ ಕಲ್ಲಾರ ಕೈ ತಥಾ ಅಂದರೆ ಅರ್ಕಪುಷ್ಪ ಏಕದ ಹೂ ಆಮೇಲೆ ಕುಬ್ಜ ಪುಷ್ಪ ಕಲ್ಲಾರ ಪುಷ್ಪ ಇವುಗಳಿಂದ ಶಿವನನ್ನು ರಚಿಸಿದರೆ ಪರಾಕ್ರಮ ಹೆಚ್ಚಾಗ್ತದೆ ಪ್ರತಾಪ ಪರಾಕ್ರಮ ವೀರ್ಯ ಶೌರ್ಯ ಜಪಾಕುಸುಮ ಪೂಜಾ ತು ಶತ್ರುಣಾಮೃತ್ಯು ನೋಡಿ ಜಪಾಕುಸುಮ ಜಪಾಕುಸುಮ ಅಂದರೆ ದಾಸವಾಳದ ಇದರಿಂದ ಶಿವನನ್ನು ರಚಿಸಿದರೆ ಶತ್ರುನಾಶ ಆಗ್ತದೆ ಶತ್ರುಗಳಿಗೆ ಮೃತ್ಯುಪ್ರಾಯವಾಗ್ತದೆ ಆಮೇಲೆ ರೋಗೋಚ್ಚಾಟನಕ ಇಹ ರೋಗೋ ರೋಗೋಚ್ಚಾಟನಕ ಇಹ ಕರವೀರಾಣಿ ವೈ ಕ್ರಮಾತ್ ಕರವಿರ ಪುಷ್ಪಗಳಿಂದ ಶಿವನನ್ನು ರಚಿಸಿದರೆ ರೋಗ ಪರಿಹಾರ ಆಗ್ತದೆ ಬಂಧುಕೈರ್ಭೂಷಣ ವಾಪ್ತಿ ಜಾತ್ಯ ವಹ ಅಗಸೆ ಹೂವಿನಿಂದ ಶಿವನನ್ನು ಅರ್ಪಿಸಿದರೆ ವಿಷ್ಣು ಪ್ರಿಯನಾಗ್ತಾನೆ ಹತಸೀಯಪುಷ್ಪ ಕೈ ದೇವ ವಿಷ್ಣುವಲ್ಲ ಶೀಪತ್ರಗಳಿಂದ ರಚಿಸಿದರೆ ಮುಕ್ತಿ ಲಭಿಸ್ತದೆ ಶಮೀಪತ್ರ ಮುಕ್ತಿ ಪ್ರಾಪ್ಯತೆ ಬಂದೂಕುಷ್ಪ ಅಂತೇಳಿದೆ ಬಂದೂಕುಷ್ಪ ಬಂದೂಕುಷ್ಪ ಅಂತ ಹೇಳಿದರೆ ಬಂಧುಜೀವಪುಷ್ಪ ಯ ಸಹ ಬಂದೂಕಃ ಬಂದೂಕ ಪುಷ್ಪ ಬಂಧುಜೀವ ಅಂತೇಳಿ ಹೇಳುವಂಥದ್ದು ರೋಸ್ ಗುಲಾಬಿಗೆ ಬಂಧುಜೀವ ಅಂಥೇಳಿ ಬಂಧುಗಳಿಗೆ ಅದು ಜೀವಂತಿಕೆಯನ್ನು ಕೊಡ್ತದೆ ಬಂಧುತ್ವದ ದ್ಯೋತಕ ಅಂಥೇಳಿ ಗುಲಾಬಿ ರೋಸ್ ಈ ಬಂಧುಜೀವದಂತೆ ಇರತಕ್ಕಂಥದ್ದು ಗುಲಾಬಿಯಂತೆ ಇರತಕ್ಕಂಥದ್ದು ಬಂಧೂಕ ಪುಷ್ಪ ಹೀಗೆ ಈ ಬಂಧೂಕ ಪುಷ್ಪದಿಂದ ಬಂಧುಕೈ ಭೂಷಣಾವಾಪ್ತಿ ಭೂಷಣ ಒಳ್ಳೆಯ ವೇಷಭೂಷಣಗಳು ಸಿಗ್ತದೆ ಅಥವಾ ಆಭರಣಗಳು ಸಿಗ್ತದೆ ಆಮೇಲೆ ಜಾತ್ಯಾ ವಾಹನ ಸಂಶಯ ಜಾತಿ ಪುಷ್ಪದಿಂದ ಅಂದರೆ ಜಾಜಿ ಪುಷ್ಪ ಜಾಜಿ ಹೂವಿನಿಂದ ಅರ್ಚನೆಯನ್ನು ಮಾಡಿದರೆ ಲಕ್ಷ ಇದೆಲ್ಲ ಲಕ್ಷ ಸಂಖ್ಯೆಯಲ್ಲಿ ಜಾತ್ಯ ವಾಹನ ಸಂಶಯ ಸಂಶಯವಿಲ್ಲ ಅದರಿಂದ ಫಲ ಸಿಗುವುದರಲ್ಲಿ ಸಂಶಯವಿಲ್ಲ ಯಾವ ಫಲ ವಾಹಾನ್ ವಾಹನಗಳನ್ನು ಬೇಕಾದ ವಾಹನಗಳನ್ನು ಪಡಿತಾನೆ ನೋಡಿ ಪ್ರತಿಯೊಂದಕ್ಕೂ ಹೇಳಿದ್ದಾರೆ ಯಾವ್ಯಾವ ಫಲ ಏನು ಯಾವ ಫಲ ಬರಬೇಕಿದ್ರೆ ಏನು ಮಾಡಬೇಕು ಅಂತ ಜಾತ್ಯ ವಾಹನ್ ವಾಹನಗಳನ್ನು ವಾಹನ ಬೇಕ ಬೇಕಾದ ವಾಹನಗಳನ್ನು ಪಡೀತಾನೆ ಜಾಜಿ ಪುಷ್ಪದಿಂದ ಒಂದು ಲಕ್ಷ ಅರ್ಚನೆಯನ್ನು ಮಾಡಿದರೆ ಅತಸಿ ಪುಷ್ಪ ದೇವಂ ವಿಷ್ಣುವಲ್ಲಭ ವಿಷ್ಣುವಲ್ಲಭತಾಮ್ ಯಾತ್ ಈಗಾಗಲೇ ಹೇಳಿದ್ದೇವೆ ಅಗಸೆ ಹೂವಿನಿಂದ ಶಿವನನ್ನು ಅರ್ಚಿಸಿದರೆ ವಿಷ್ಣು ಪ್ರಿಯನಾಗ್ತಾನೆ ಶಮೀಪತ್ರೈಸ್ತಃ ಮುಕ್ತಿ ಪ್ರಾಪ್ಯತೆ ಪುರುಷೇಣ ಚಮೀಪತ್ರದಿಂದ ಅರ್ಚಿಸಿದರೆ ಮುಕ್ತಿ ಮಲ್ಲಿಕಾಕುಸುಮೈರ್ ದತ್ತೈ ಸ್ತ್ರೀಯಂ ಶುಭತರಾಂ ಶಿವ ಮಲ್ಲಿಗೆ ಹೂವಿನಿಂದ ಪೂಜಿಸಿದರೆ ಅರ್ಚಿಸಿದರೆ ಒಂದು ಲಕ್ಷ ಬಾರಿ ಅರ್ಚಿಸಿದರೆ ಉತ್ತಮ ಸ್ತ್ರೀಯು ಲಭಿಸ್ತಾಳೆ ಉತ್ತಮ ಪತ್ನಿಯು ಲಭಿಸ್ತಾಳೆ ಅಂತೇಳಿ ಯೂಥಿ ಕಾಕುಸುಮೈ ಶಸ್ಯೈ ಗೃಹ ನೈವ ವಿಮುಚ್ಯತೆ ಅಂದರೆ ಯೂಥಿಕಾಕುಸುಮ ಅಂತೇಳಿ ಅದರಿಂದ ಅರ್ಚಿಸಿ ಪುಷ್ಪದಿಂದ ಅರ್ಚಿಸಿದರೆ ಸ್ಥಿರವಾದ ಗಾರ್ಹಸ್ತ್ಯವು ಲಭಿಸ್ತದೆ ಎಂದಿಗೂ ಅವನು ಮನೆ ಬಿಡುವ ಹಾಗಾಗುವುದಿಲ್ಲ ಅಂಥೇಳಿ ಯೂಥಿಕಾಕುಸುಮೈ ಕುಸುಮೈ ಶೈ ಗೃಹ ಸಸ್ಯೈ ಯೂತಿಕಾಕುಸುಮೈ ಶ್ರೇಷ್ಠವಾದ ಯೂಥಿಕಾಪುಷ್ಪಗಳಿಂದ ಅರ್ಚಿಸಿದರೆ ಒಂದು ಲಕ್ಷ ಬಾರಿ ಗೃಹಂ ನೈವ ವಿಮುಚ್ಚ್ಯತೆ ಮನೆಯನ್ನೆಂದಿಗೂ ಬಿಡುವುದಿಲ್ಲ ಅಂದರೆ ಸ್ಥಿರವಾದ ಗೃಹಸ್ಥ ಆಶ್ರಮ ಅವನಿಗಾಗ್ತದೆ ಕರ್ಣಿಕಾರೈಸ್ ತಾ ವಸ್ತ್ರ ಸಂಪತ್ತಿರ್ಜಾಯಿತೇ ನೃಡಾಂ ಕರ್ಣಿಕಾರ ಕುಸುಮಗಳಿಂದ ಶಿವನನ್ನು ಅರ್ಚಿಸಿದರೆ ಉತ್ತಮವಾದಂಥ ವಸ್ತ್ರಗಳು ಲಭಿಸ್ತವೆ ನಿರ್ಗುಂಡೀ ಕುಸುಮೈರ್ಲೋಕೆ ಮನೋ ನಿರ್ಮಲತಾ ವ್ರಜಯತ್ ಬಿಲ್ಲುಪತ್ರೈಸ್ತಾ ಲಕ್ಷೈ ಸರ್ವಾನ್ ಕಾಮನೂತ್ ನಿರ್ಗುಂಡಿ ಕುಸುಮಗಳಿಂದ ಶಿವನನ್ನು ಅರ್ಚಿಸಿದರೆ ಮನಃಶುದ್ದಿ ಆಗ್ತದೆ ಮನೋ ನಿರ್ಮಲತಾಂ ವ್ರಜೇತ್ ಬಿಲ್ಲೋಪತ್ರಗಳಿಂದ ಲಕ್ಷ ಬಿಲ್ಲೋಪತ್ರಗಳಿಂದ ಎಲ್ಲ ಲಕ್ಷ ಲಕ್ಷ ಬಾರಿ ಲಕ್ಷ ಬಿಲ್ಲು ಅರ್ಚಿಸಿದರೆ ಸಕಲ ಇಷ್ಟಾರ್ಥಗಳು ಲಭಿಸುತ್ತದೆ ಸರ್ವಾನ್ ಕಾಮ ನಾವು ಪುಷ್ಪೈಶ್ಚ ವರ್ಧತೆ ಸುಖ ಸಂಪದ ಅತ್ಯಂತ ಸುಂದರವಾಗಿ ಶೃಂಗಾರ ಪುಷ್ಪದ ಹಾರಗಳು ಮಾಲೆಗಳನ್ನು ಶಿವನಿಗೆ ಅರ್ಪಿಸಿದರೆ ಅಥವಾ ನಾವು ಏನು ಹೇಳ್ತೇವೆ ಈಗ ಸಿಂಗಾರ ಅಂಥೇಳಿ ಅಡಿಕೆ ಮರದ ಪೂಗ ಪುಷ್ಪ ಅದನ್ನು ಕೂಡ ತಗೊಳ್ಬೋದು ಅಥವಾ ಯಾವುದೇ ಹೂಗಳ ಹಾರಗಳು ಹಾರಗಳನ್ನು ಸಮರ್ಪಿಸಿದರೆ ಅಥವಾ ಸಿಂಗಾರದ ಹಾರ ಅಡಿಕೆಯ ಹೂ ಏನು ಹೂವಿದೆ ಅದರಿಂದ ಮಾಡಿದಂಥ ಹಾರ ಇದನ್ನು ಅರ್ಪಿಸಿದರೂ ಕೂಡ ಸುಖ ಸಂಪತ್ತು ಹೆಚ್ಚಾಗ್ತದೆ ಹೆಚ್ಚಾದ ಸುಖವು ಸುಖ ಸಂಪತ್ತು ಉಂಟಾಗ್ತದೆ ಋತುಜಾತಾನೆ ಪುಷ್ಪಾಣಿ ಮುಕ್ತಿದಾನಿ ನ ಸಂಶಯ ಅಂದರೆ ಆಯಾಯ ಋತುಗಳಲ್ಲಿ ಜನಿಸಿ ಲಭಿಸುವಂತಹ ಪುಷ್ಪಗಳು ಅವುಗಳಿಂದ ಆಯಾಯ ಋತುಗಳಲ್ಲಿ ಶಿವನನ್ನು ಅರ್ಪಿಸಿದರೆ ಮುಕ್ತಿಯು ಖಂಡಿತ ಲಕ್ಷ ಅರ್ಪಿಸಬೇಕು ಲಕ್ಷಪೂಜೆ ರಾಜಿ ಕಾಕುಸುಮಾನೀಹ ಶತ್ರುಣಾಂ ಮೃತ್ಯು ದಾನಿ ಚ ರಾಜಿಕಾಪುಷ್ಪ ರಾಜಿಕಾಕುಸುಮ ಅಂದರೆ ರಾಜೀವ ಅಂತ ಹೇಳಿದರೆ ತಾವರೆ ಕಮಲಪುಷ್ಪ ಕಮಲಪುಷ್ಪಗಳಿಂದ ಶಿವವನ್ನು ರಚಿಸಿದರೆ ಶತ್ರುನಾಶ ಆಗ್ತದೆ ಯಶಾಂ ಲಕ್ಷ ಶಿವೇ ದದ್ಯಾ ವಿಪುಲಂ ಫಲಂ ಮೇರೆ ಹೇಳಿದೆ ಎಲ್ಲ ಕುಸುಮಗಳಿಂದ ಲಕ್ಷ ಬಾರಿ ಅರ್ಚಿಸಿದರೆ ಅಪರಿಮಿತವಾದ ಫಲವು ಲಭಿಸುತ್ತದೆ ವಿದ್ಯತೆ ಕುಸುಮಂತನ್ನ ಎನ್ನ ಶಿವವಲ್ಲಭಂ ಚಂಪಕಂ ಕೇತಕಂ ಹಿತ್ವ ತ್ವನ್ಯತ್ಸರ್ವ ಸಮರ್ಪೇತು ಕೆಂಡ ಸಂಪಿಗೆ ಆಮೇಲೆ ಕೇದಗೆ ಅಥವಾ ತಾಳೆ ಹೂವುಗಳನ್ನು ಬಿಟ್ಟು ಚಂಪಕಂ ಕೇತಕಂ ಕೇತಕಿ ಪುಷ್ಪ ಅಥವಾ ಕೇದಗೆ ಹೂವು ಮತ್ತು ಕೆಂಡ ಸಂಪಿಗೆ ಇವುಗಳನ್ನು ಬಿಟ್ಟು ಅಥವಾ ಸಂಪಿಗೆ ಹೂವನ್ನು ಬಿಟ್ಟು ಎಲ್ಲ ಮಿಕ್ಕೆಲ್ಲ ಹೂವುಗಳು ಕೂಡ ಶಿವನಿಗೆ ಪ್ರಿಯ ಶಿವನಿಗೆ ಪ್ರಿಯವಲ್ಲದ್ಯಾವುದು ಸಂಪಿಗೆ ಅದರಲ್ಲೂ ಕೆಂಡ ಸಂಪಿಗೆ ತಾಳೆ ಹೂ ಅಥವಾ ಇದು ಕೇದಗೆ ಹೂ ಇದೆರಡು ಅಪ್ರಿಯ ಉಳಿದೇವುಗಳೆಲ್ಲ ಶಿವನಿಗೆ ಅನ್ಯತ್ ಸರ್ವಂ ಇತ್ವಾ ತು ಅನ್ಯತ್ಸರ್ವ ಸಮರ್ಪಯತೆ ಪ್ರಿಯವಲ್ಲದ್ದು ಬೇರೆ ಯಾವುದೂ ಇಲ್ಲ ಅವನಿಗೆ ಇವೆರಡು ಮಾತ್ರ ಮಕ್ಕೆಲ್ಲ ಅವುಗಳಿಂದಲೇ ಶಿವನನ್ನು ಅರ್ಚಿಸಬಹುದು ಅತಃಪರಂಚ ಧಾನ್ಯ ಪೂಜನೆ ಶಂಕರಸೆ ಚ ಪ್ರಮಾಣಂಚ ಫಲಂ ಸರ್ವ ಪ್ರೀತ್ಯ ಶೃಣು ಚ ಸಪ್ತಮ ಈಗ ಶಂಕರನ ಪೂಜೆಯಲ್ಲಿ ಯಾವ ಯಾವ ಧಾನ್ಯಗಳು ಪ್ರಶಸ್ತವಾಗಿವೆ ಎಂತೆ ಫಲಗಳನ್ನು ಅರ್ಪಿಸಬೇಕು ಅವುಗಳ ಪರಿಮಾಣ ಎಷ್ಟಿವೆ ಎಲ್ಲವನ್ನೂ ಹೇಳ್ತೇನೆ ಭಕ್ತಿಯಿಂದ ಕೇಳು ಅಂತೇಳಿ ಬ್ರಹ್ಮ ಹೇಳ್ತಾನೆ ಇದರಲ್ಲಿ ಈ ಅಧ್ಯಾಯದಲ್ಲಿ ಸುಮಾರು ಎಂಬತ್ತು ಎಂಬತ್ತ ಮೂರು ಎಂಬತ್ತೇಳು ಶ್ಲೋಕಗಳು ಇವೆ ಈ ಅಧ್ಯಾಯದಲ್ಲಿ ಈಗಾಗಲೇ ನಾವು ಎಂಬತ್ತ ಏಳರಲ್ಲಿ ಮೂವತ್ತ ಆರು ಮೂವತ್ತೇಳು ಶ್ಲೋಕಗಳನ್ನು ನೋಡಿದೆವು ಎಂಬತ್ತೇಳು ಅಂತೇಳಿದರೆ ಒಂದು ದಿನ ಮುಗಿಲಿಕ್ಕಿಲ್ಲ ಅದು ತಂಡುಲಾರೋಪಣೇಂದ್ರ ನಾಮ್ ಲಕ್ಷ್ಮೀ ವೃ ಲಕ್ಷ್ಮೀ ವೃದ್ಧಿ ಅಖಂಡಿತ ವಿಧೌ ವಿಪ್ರ ಸಮ್ಯಕ್ ಭಕ್ತಿಯ ಶಿವೋ ಪರಿ ಸಾಧ್ಯವಾದ ಮಟ್ಟಿಗೆ ನೋಡೋಣ ಶಿವನ ಮೇಲೆ ಭಕ್ತಿಯಿಂದ ಅಕ್ಷತವಾದ ತಂಡುಲ ಅಥವಾ ಅಕ್ಕಿ ತುಂಡಾಗದೇ ಇರತಕ್ಕಂತಹ ಅಕ್ಕಿಯನ್ನು ಸಮರ್ಪಿಸಿದರೆ ಸಂಪತ್ತು ವೃದ್ಧಿಯಾಗ್ತದೆ ಅಖಂಡಿತವಿಧ ವಿಪ್ರ ಸಮ್ಯಕ್ ಭಕ್ತಿಯ ಶಿವೋಪರಿ ತಂಡುಲಾರೋಪಣಿ ನೃಕ್ಷ್ಮೀವೃದ್ಧಿ ಪ್ರಜಾತೆ ಆಮೇಲೆ ಷಟ್ಕೇನ ಇವತ್ತು ಪ್ರಸ್ಥಾಂಥ ಫಲದಕ್ಷ್ಮ ಸಮುದಾಹೃತ ಆರು ಪ್ರಸ್ಥ ಅಥವಾ ಬಳ್ಳ ತಂಡುಲವನ್ನಾಗಲಿ ಅಂದರೆ ಅಕ್ಕಿಯನ್ನಾಗಲಿ ಎರಡು ಲಕ್ಷ ಫಲತಂಡುಲವನ್ನಾಗಲಿ ಎರಡು ಲಕ್ಷ ಫಲ ಆರು ಪ್ರಸ್ಥ ಅಥವಾ ಎರಡು ಲಕ್ಷ ಫಲ ತಂಡುಲವನ್ನಾಗಲಿ ಶಿವನ ಮೇಲೆ ಸಮರ್ಪಿಸಬೇಕು ಪೂಜಾ ರುದ್ರ ಪ್ರಧಾನಿನ ಕೃತ್ ಆ ವಸ್ತ್ರ ಸುಸುಂದರಂ ಶಿವೋಪರಿಯಸೆ ತತ್ರ ತಂಡುಲ ಅರ್ಪಣ ಲಿಂಗದಲ್ಲಿ ಪ್ರಧಾನವಾಗಿ ರುದ್ರನನ್ನು ಅರ್ಚಿಸಿ ಸುಂದರವಾದ ವಸ್ತ್ರವನ್ನು ಅಲಂಕರಿಸಿ ಅವನಿಗೆ ಶಿವನಿಗೆ ಆ ಅಕ್ಷತ ತಂಡುಲಗಳನ್ನು ಸಮರ್ಪಿಸಬೇಕು ಉಪರಿ ಶ್ರೀಫಲಂ ತ್ವೇಕಂ ಗಂಧಪುಷ್ಪಾಧಿಷ್ಟಥಾ ರೋಪಯಿತ್ ಚೂಪಾಕೃತ್ ಪೂಜಾಫಲಂ ಲಭೇತ್ ಆ ತಂಡುಲದ ಮೇಲೆ ಬಿಲ್ಲೋ ಫಲವನ್ನ ಇರಿಸಿ ಶ್ರೀಫಲ ಅಂತೇಳಿದ್ರೆ ಬಿಲ್ಲುವ ಫಲ ಗಂಧ ಪುಷ್ಪ ಧೂಪ ಮುಂತಾದವುಗಳಿಂದ ಪೂಜಿಸಿದರೆ ಇಷ್ಟಸಿದ್ಧಿ ಆಗ್ತದೆ ತಂಡುಲ ಅಂದರೆ ಅಕ್ಕಿ ಪ್ರಾಜಾಪತ್ಯದ್ವಯಂ ರೌಪ್ಯಂ ಪ್ರಜಾಪತ್ಯದ್ವಯಂ ರೌಪ್ಯ ಮಾಸ ಸಂಖ್ಯಾಚ ದಕ್ಷಿಣ ಅಂದರೆ ಎರಡು ಪ್ರಾಜಾಪತ್ಯ ಅಂದರೆ ಹದಿನೆಂಟು ಮಾಷ ಪ್ರಮಾಣ ಮಾಷ ಅಂತೇಳಿದರೆ ಎರಡು ಗುಲಗಂಜಿ ತೂಕ ಅಷ್ಟು ಬೆಳ್ಳಿಯನ್ನು ದಕ್ಷಿಣೆಯಾಗಿ ಪೂಜೆಯನ್ನು ಉಪದೇಶಿಸಿದ ಗುರುವಿಗೆ ಕೊಡಬೇಕು ಪ್ರಾಜಾಪತ್ಯ ದ್ವಯಂ ರೌಪ್ಯ ಮಾಸ ಸಂಖ್ಯಾಚ ದಕ್ಷಿಣ ದೇಯ ತದುಪದೇಶೇಹಿ ವಾ ದಕ್ಷಿಣ ಮತ ಅಥವಾ ತನ್ನ ಶಕ್ತಿಗನುಸಾರವಾಗಿ ದಕ್ಷಿಣೆಯನ್ನು ಕೊಡಬೇಕು ಎರಡು ಪ್ರಾಜಾಪತ್ಯ ಅಂತೇಳಿ ಹೇಳಿದರೆ ಹದಿನೆಂಟು ಮಾಷ ಪ್ರಮಾಣ ಅಂಥೇಳಿ ಅಂದರೆ ಒಂದು ಮಾಷ ಅಂತೇಳಿ ಎರಡು ಗುಲಗಂಜಿ ತೂಕ ಹದಿನೆಂಟು ಮಾಷ ಅಂತೇಳಿದರೆ ಮೂವತ್ತಾರು ಗುಲಗಂಜಿ ತೂಕದ ಬೆಳ್ಳಿ ಅದನ್ನು ಅದು ತನ್ನ ಶಕ್ತಿಗನುಸಾರವಾಗಿ ದಕ್ಷಿಣೆಯನ್ನು ಕೊಡಬೇಕು ಆದಿತ್ಯ ಸಂಖ್ಯೆಯ ತತ್ರ ಬ್ರಾಹ್ಮಣ ಅನುಭೋಯುತ್ತತಃ ಆದಿತ್ಯ ಸಂಖ್ಯೆ ಅಂದರೆ ಎಷ್ಟು ಹನ್ನೆರಡು ದ್ವಾದಶಾದಿತ್ಯರು ಹನ್ನೆರಡು ಜನ ಬ್ರಾಹ್ಮಣರಿಗೆ ಭೋಜನವನ್ನು ಕೊಡಬೇಕು ಭೋಜನವನ್ನು ಮಾಡಿಸಬೇಕು ಲಕ್ಷ ಪೂಜಾ ತಥಾ ಜಾತಾ ಸಾಂಗಂಚ ಮಂತ್ರಪೂರ್ವಕಂ ಹೀಗೆ ಒಂದು ಲಕ್ಷದ ನೂರೆಂಟು ಪೂಜೆಗಳನ್ನು ವಿಧಿವತ್ತಾಗಿ ಮಾಡಬೇಕು ಅದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಶತಮಷ್ಟೋತ್ತರಂ ತತ್ರ ಮಂತ್ರೇ ವಿಧಿರುದಾಹೃತ ತಿಲಾನಾಂಚ ಫಲಂ ಲಕ್ಷ ಮಹಾಪಾತಕನಾಶನಂ ಒಂದು ಲಕ್ಷ ಫಲ ಎಳ್ಳನ್ನು ಶಿವನಿಗೆ ಸಮರ್ಪಿಸಿದರೆ ಮಹಾಪಾಪಗಳು ನಾಶ ಆಗ್ತವೆ ಏಕಾದಶಲೈರೇವ ಲಕ್ಷಮಾನುಧಾಹೃತ ಪೂರ್ವವತ್ಪೂಜನ ತತ್ರ ಕರ್ತವ್ಯ ಹಿತಕಾಮ್ಯಯ ಹನ್ನೊಂದು ಫಲ ಎಳ್ಳನ್ನು ಅರ್ಪಿಸಿದರೆ ಲಕ್ಷ ಫಲಗಳನ್ನು ಅರ್ಪಿಸಿದಂತೆಯೇ ಪೂಜೆಯನ್ನು ಮೊದಲಿನಂತೆ ಎಲ್ಲ ಎಲ್ಲ ವಿಧಿವತ್ತಾಗಿ ಮಾಡಬೇಕು ಭೋಜ್ಯ ವೈ ಬ್ರಾಹ್ಮಣಸ್ತ ತಸ್ಮತ್ರ ಕಾರ್ಯನರೇಣ ಹಿ महापातक दुख तत्न्श्यतिध्रुव यवप प्रोक्ता लक्षण पशि प्रस्थान प्र, प्रस्थान अष्टक था प्रस्थाधक फ फलदयुत मनमे तत्पुरातन यवपूजा मुनि सौ स्वर्गसौख्यवर्धि सु, प्राजापत ब्राह्मणा कर्तव्य ಕರ್ತವ್ಯ ಹಿಫಲೇಪ್ಸುಭಿ ಗೋಧೂಮ ಗೋಧೂಮಾನ್ ಗೋಧೂಮ ಅನ್ನ ಗೋಧೂಮಾನ್ನೈ ತಥಾ ಪೂಜಾ ಪ್ರಶಸ್ತಾ ಶಂಕರ ವೈ ಅಂದರೆ ಲಕ್ಷ ಯವಗಳಿಂದ ಪೂಜೆಯನ್ನು ಶಿವನನ್ನು ಪೂಜಿಸಿ ಯವ ಅಂದರೆ ಜವೆ ಜವ ಜವೆ ಗೋಧಿ ಯವ ಯವ ಇದು ಅದು ಬಾರ್ಲಿ ಬಾರ್ಲಿ ಅಂತೇಳಿ ಹೇಳ್ತಾರೆ ಈಗ ಅದನ್ನು ಅದರಿಂದ ಪೂಜೆ ಯವ ಪೂಜೆಯಲ್ಲಿ ಲಕ್ಷ ಯವಗಳು ಲಕ್ಷ ಯವಗಳಿಂದ ಶಿವನನ್ನ ಶಿವನನ್ನು ಪೂಜಿಸಬೇಕು ಎಂಟೂವರೆ ಪೃಷ್ಟ ಕೊಳಗ ಮತ್ತು ಎರಡು ಫಲಗಳ ಅಳತೆಯುಳ್ಳವುಗಳಿಂದ ಪೂಜಿಸಿದರೆ ಲಕ್ಷ ಪೂಜೆ ಆಗ್ತದೆ ಈ ಯವ ಪೂಜೆಯನ್ನು ಮಾಡಿದರೆ ಸ್ವರ್ಗಸುಖ ಲಭಿಸುತ್ತದೆ ಅಂತೇಳಿ ಹೇಳ್ತಾರೆ ಮುನಿಗಳು ಯವ ಪೂಜೆಯಲ್ಲಿ ಒಂಬತ್ತು ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಪ್ರಾಜಾಪತ್ಯಂ ಬ್ರಾಹ್ಮಣಾನಮ ಕರ್ತವ್ಯ ಹಿ ಫಲೇಪ್ಸು ಪ್ರಜಾಪತ್ಯ ಅಂದರೆ ಪ್ರಜಾಪತಿಗಳು ಒಂಬತ್ತು ಜನ ಅಂಥೇಳಿ ಹಾಗಾಗಿ ನವಪ್ರಜಾಪತಿಗಳು ಅಂತೇಳಿ ಹೇಳ್ತಾರೆ ನವಬ್ರಹ್ಮರು ನವಪ್ರಜಾಪತಿಗಳು ಹಾಗಾಗಿ ಪ್ರಜಾಪತ್ಯ ಸಂಖ್ಯೆ ಅಂತೇಳಿದರೆ ಒಂಬತ್ತು ಒಂಬತ್ತು ಜನ ಬ್ರಾಹ್ಮಣರಿಗೆ ಆದಿತ್ಯ ಸಂಖ್ಯೆ ಅಂದರೆ ದ್ವಾದಶ ಹನ್ನೆರಡು ಈ ಯವ ಪೂಜೆಯಲ್ಲಿ ಒಂಬತ್ತು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಲಕ್ಷ ಅನ್ನದಿಂದ ಶಿವನನ್ನು ಪೂಜಿಸಿದರೆ ಗೋಧೂಮಾನ್ನೈ ತಥಾ ಪೂಜಾ ಪ್ರಶಸ್ತ ಶಂಕರಸ್ಯ ಸಂತತಿವರ್ಧತೆ ಯದಿ ಲಕ್ಷಾವಧಿ ಕೃತ ಅವನ ಸಂತತಿ ವೃದ್ಧಿ ಆಗ್ತದೆ ಪ್ರಜಾಭಿವೃದ್ಧಿ ಆಗ್ತದೆ ದ್ರೋಣಾರ್ಧೇನೆ ಭವೆಲ್ಲ ವಿಧಾನ ವಿಧಿಪೂರ್ವಕ ಅರ್ಧದ್ರೋಣ ಅಂತೇಳಿದರೆ ಒಂದು ಲಕ್ಷ ಗೋಧಿ ವಿಧಿ ಎಲ್ಲವೂ ಮೊದಲಿನಂತೆ ವಿಧಿವತ್ತಾಗಿ ಪೂಜಿಸಬೇಕು ಅರ್ಧ ದ್ರೋಣ ಅಂತೇಳಿದರೆ ಒಂದು ಲಕ್ಷ ಗೋಧಿಗಳಿಂದ ಮುದ್ಗಾನಾಂ ಪೂಜನೆ ದೇವ ಶಿವೋ ಯಚ್ಚತಿ ಸುಖಂ ಪ್ರಸ್ಥಾಂ ಸಪ್ತಕೇಯನೈವ ಪ್ರಸ್ಥಾರ್ಧನ ಅಥವಾ ಪುನಃ ಫಲದ್ವಯುತೆಯನ್ನ ಲಕ್ಷ ಮುಕ್ತಂ ಪುರಾತನೈ ಬ್ರಾಹ್ಮಣಶ್ಚ ತೋಜ್ಯ ರುದ್ರ ಸಂಖ್ಯಾ ಅಪ್ರಮಾಣ ಲಕ್ಷ ಹೆಸರುಗಳಿಂದ ಶಿವನನ್ನು ರಚಿಸಿದರೆ ಹೆಸರು ಕಾಡು ಸುಖವು ಲಭಿಸುತ್ತದೆ ಏಳುವರೆ ಪ್ರಸ್ಥ ಮತ್ತು ಎರಡು ಫಲ ಮುದ್ಗಗಳಿಗೆ ಮುದ್ಗ ಅಂದರೆ ಹೆಸರು ಒಂದು ಲಕ್ಷ ಹೆಸರುಗಳು ಆಗ್ತದೆ ಈ ಪೂಜೆಯಲ್ಲಿ ಹನ್ನೊಂದು ಜನ ಬ್ರಾಹ್ಮಣರಿಗೆ ರುದ್ರ ಸಂಖ್ಯಾ ಅಂದರೆ ಏಕಾದಶ ರುದ್ರರು ಹನ್ನೊಂದು ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಪ್ರಿಯಂಗು ಪೂಜನಾದೇವ ಧರ್ಮಾಧ್ಯಕ್ಷೆಯೇ ಪರಾತ್ಮನಿ ಧರ್ಮಾರ್ಥ ಕಾಮ ವರ್ಧಂತೇ ಪೂಜಾ ಸರ್ವಸುಖ ಲಕ್ಷ ಪ್ರಿಯಂಗು ಪ್ರಿಯಂಗು ಅಂದರೆ ಜೀರಿಕೆ ಜೀರಿಗೆ ಜೀರಕ ಪ್ರಿಯಂಗು ಅವುಗಳಿಂದ ಲಕ್ಷ ಪ್ರಿಯಂಗುಗಳಿಂದ ಧರ್ಮಪ್ರಭುವಾದ ಶಿವನನ್ನು ಅರ್ಚಿಸಿರಿ ಸಕಲ ಸುಖವು ಧರ್ಮಾರ್ಥ ಕಾಮಗಳು ಲಭಿಸುತ್ತವೆ ಪ್ರಸ್ತಕೇನೆ ಚಮೇಕ ಪುರಾತನೈ ಬ್ರಹ್ಮಭೋಜಂ ತೋಕ್ತ್ಯಾ ಒಂದು ಪ್ರಸ್ಥ ಪ್ರಿಯಂಗುಗಳಿಗೆ ಒಂದು ಲಕ್ಷ ಸಂಖ್ಯೆ ಆಗ್ತದೆ ಹನ್ನೆರಡು ಜನ ಬ್ರಾಹ್ಮಣರಿಗೆ ಮಿಷ್ಟಾನ್ನ ಭೋಜನವನ್ನು ಮಾಡಿಸಬೇಕು ಅರ್ಕಸಂಖ್ಯಾಪ್ರಮಣ ಅರ್ಕಸಂಖ್ಯೆ ಅಂದರೆ ಸೂರ್ಯನ ಸಂಖ್ಯೆ ಸೂರ್ಯರು ಆದಿತ್ಯರು ಆದಿತಿ ಪುತ್ರ ಆದಿತ್ಯ ಸೂರ್ಯ ಅರ್ಕಸಂಖ್ಯಾಂದ್ರೆ ಕೂಡ ಹನ್ನೆರಡೇ ಆಗ್ತದೆ ದ್ವಾದಶಾಧಿತ್ಯರು ರಜಿ ಕಾಪೂಜ ಶಂಭೋ ಶತ್ೋರ್ಮೃತ್ಯುಕರಂ ಸ್ಮೃತ ಸಾರ್ಷಪ ಲಕ್ಷ ಫಲೈರ್ವಿಶತಿ ಪೂಜನಾ ದೇವ ಶತ್ರುತ್ಯು ಹೃದಾ ಹೃತಃ ಅಂದರೆ ಲಕ್ಷ ಸಾರ್ಷಪ ಲಕ್ಷ ಸಾಸಿವಿಗಳಿಂದ ಶಿವನನ್ನು ಅರ್ಚಿಸಿದರೆ ಶತ್ರುನಾಶ ಆಗ್ತದೆ ಇಪ್ಪತ್ತು ಫಲ ಸಾಸಿವೆಗಳಿಗೆ ಲಕ್ಷ ಸಾಸಿವೆಗಳಾಗ್ತದೆ ವಿಧಿಯುತಾಗಿ ಅರ್ಚಿಸಿದರೆ ಶತ್ರುನಾಶವಾಗೋದ್ರೂ ಸಂಶಯವಿಲ್ಲ ಅದಾದ ನಂತರ ಆಢಕೀನಾಂ ತೊಗರಿ ಗಿಡ ದಲೈಶ್ಚವ ತೊಗರಿ ಗಿಡದ ಪತ್ರಗಳಿಂದ ಆಢಕಿನಾಂ ದಲೈಶ್ಚವ ಶೋಭೈಯಿತ್ವ ಅರ್ಚೆ ಶಿವಂ ತೊಗರಿ ವೇಳೆ ಅಂತ ಹೇಳ್ತೇವಲ್ಲ ಆ ತೊಗರಿ ಗಿಡದ ಪತ್ರಗಳಿಂದ ಶಿವನನ್ನು ಅರ್ಚಿಸಿದರೆ ವೃತ ಗೌಶ್ಚ ಪ್ರದಾತವ್ಯ ಬಲಿವರ್ದಸ್ತ ಥೈವಚ ಆ ಬ್ರಾಹ್ಮಣನಿಗೆ ಅವನ ಅಪೇಕ್ಷಿಸಿದ ಹಸುವನ್ನು ಹೋರಿಯನ್ನು ದಾನ ಮಾಡಬೇಕು ಬಲಿವರ್ಧ ಹೋರಿ ಎತ್ತು ಗೌ ಅಂದರೆ ಹಸು ಅದನ್ನು ದಾನ ಮಾಡಬೇಕು ಮರೀಚಿ ಸಂಭವ ಪೂಜಾ ಶತ್ರು ನಾಶಕರೀ ಸ್ಮೃತ ಅದೇ ರೀತಿ ಮರೀಚಿ ಅಂದರೆ ಕಾಳು ಕರಿಮೆಣಸು ಪೊಳ್ಳೆ ಅಂತ ಹೇಳ್ತೇವೆ ಮೆಣಸು ಅಂತಲೂ ಹೇಳ್ತಾರೆ ಮೆಣಸಿನ ಕಾಯಿ ಇಲ್ಲಿ ಹೇಳಿದ್ದಾರೆ ಬೇರೆ ಬೇರೆ ಮರೀಚಿ ಸಂಭವ ಪೂಜಾ ಶತ್ರು ನಾಶಕರಿ ಸ್ಮೃತ ಶಿವನನ್ನು ಅರ್ಚಿಸಿದರೆ ಶತ್ರು ನಾಶ ಆಗ್ತದೆ ಒಳ್ಳೆ ಮನಸ್ಸಿನಿಂದ ಕಾಳು ಮನಸ್ಸು ಆಡಕಿ ನಾಮದಲೈಶ್ಚೈವರಂಜಯತ್ ಅರ್ಚಯ ಶಿವಂ ನಾನಾ ಸುಖಕರಿ ಕೇಶ ಪೂಜಾ ಸರ್ವ ಫಲಪ್ರದ ಪತ್ರಗಳಿಂದ ಕೂಡ ಅಲಂಕರಿಸಿ ಶಿವನನ್ನು ಅರ್ಚಿಸಿದರೆ ಎಲ್ಲ ಸಕಲಿಷ್ಠಾರ್ಾರ್ಥಗಳನ್ನು ಕೂಡ ಪಡೆಯಬಹುದು ಧಾನ್ಯಮಾನಿತಿ ಪ್ರೋಕ್ತ ಮಯಾ ತೇ ಮುನಿಸಮ ಲಕ್ಷ್ಮಪುಷ್ಪಾಣಾ ಶೃಣು ಪ್ರೀತ್ಯ ಮುನೀಶ್ವರ ಎಲಯನಾರಾಧನೆ ಲಕ್ಷಧಾನ್ಯ ಪೂಜೆಯ ಕ್ರಮವನ್ನು ಹೇಳಿದ್ದೇನೆ ಈಗ ಲಕ್ಷಪುಷ್ಪ ಪೂಜೆಯ ಕ್ರಮವನ್ನು ಹೇಳ್ತೇನೆ ಶ್ರದ್ಧೆಯಿಂದ ಕೇಳು ಪ್ರಸ್ಥಾಂ ಚ ತಥಾ ಚೈಕ ಶಂಕಪುಷ್ಪಸಮ್ಭವಂ ಪ್ರೋಕ್ತ ವ್ಯಾಸನ ಲಕ್ಷಿ ಸೂಕ್ಷ್ಮ ಪ್ರದರ್ಶಿ ಒಂದು ಪ್ರಸ್ಥ ಶಂಖಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿದರೆ ಲಕ್ಷಪೂಜೆಯನ್ನು ಮಾಡಿದಾಗ ಆಗ್ತದೆ ಅಂತೇಳಿ ಸೂಕ್ಷ್ಮದಳತೆ ವ್ಯಾಸ ಮುನಿ ಹೇಳಿದ್ದಾನೆ ಹೇಳಿದ್ದಾರೆ ವ್ಯಾಸರು ವ್ಯಾಸರು ಲಕ್ಷ್ಯ ಪುಷ್ಪ ಶೃಣು ಪ್ರೀತ್ಯ ಮುನೀಶ್ವರ ಧಾನ ಪ್ರೋಕ್ತ ಪ್ರಸ್ಥಾಂಚ ತೈಕ ಶಂಕಪುಷ್ಪಸಮದ್ಭವಂ ಪ್ರೋಕ್ತ ವ್ಯಾಸನ ಲಕ್ಷ್ಯ ಸೂಕ್ಷ್ಮ ಪ್ರದರ್ಶಿ ಪ್ರಸ್ಥೈರೆಕಾಶೈರ್ಜಿತಿಕ್ಷ್ಯ ಪ್ರಕೀರ್ತಿ ಯೂತಿಮ ದ್ರಜಿಕಾಸ್ತರ್ಧಕ ಹನ್ನೊಂದು ಪ್ರಸ್ಥ ಜಾಜಿ ಹೂವುಗಳಿಂದ ಅರ್ಚಿಸಿದರೆ ಲಕ್ಷ ಜಾಜಿ ಹೂವು ಹೂವು ಆಗ್ತದೆ ಅದರಂತೆ ಯೂಚಿಕಾ ಪುಷ್ಪಗಳನ್ನು ಹನ್ನೊಂದು ಪ್ರಸ್ತದಷ್ಟು ಅರ್ಚಿಸಿದರೆ ಅದನ್ನು ಲೆಕ್ಕ ಮಾಡಬೇಕು ಅಂತಿಲ್ಲ ತೂಕದಲ್ಲಿ ಗೊತ್ತಾಗ್ತದೆ ಅಂತ ಎಷ್ಟಿದೆ ಅಂತೇಳಿ ಅರ್ಧ ಪ್ರಸ್ಥದಷ್ಟು ರಾಜಿಕಾ ಪುಷ್ಪಗಳನ್ನು ಅರ್ಚಿಸಬೇಕು ಪ್ರಸ್ತೈ ಇರುವ ವಿಂಶತಿ ಕೈಶ್ಚೈವ ಮಲ್ಲಿಕಾ ಮಾಮಾನಮತ್ತಮಂ ತಿಲಪುಷ್ಪೈ ತಥಾ ಮಲ್ಲಿಗೆ ಹೂವುಗಳನ್ನು ಇಪ್ಪತ್ತು ಪ್ರಸ್ತಕಗಳಷ್ಟು ಶಿವನಿಗೆ ಅರ್ಚಿಸಬೇಕು ಹತ್ತೊಂಬತ್ತು ಪ್ರಸ್ತಗಳಷ್ಟು ತಿಲಪುಷ್ಪಗಳನ್ನು ಅರ್ಚಿಸಬೇಕು ತತಃ ತ್ರಿಗುಣಂ ಮಾನ ಭವೇ ಸ್ಮೃತ ನಿರ್ಗುಂಡಿ ಕುಸುಮೇ ಮಾನಂ ತಥೈವ ಕಥಿತ ಬುಧೈ ಮೂವತ್ತೆಂಟು ಪುಸ್ತಕಗಳಷ್ಟು ಕರವೀರಪುಷ್ಪಗಳನ್ನು ನಿರ್ಗುಂಡಿ ಕುಸುಮಗಳನ್ನು ಶಿವನಿಗೆ ಅರ್ಪಿಸಬೇಕು ಕರ್ಣಿಕಾರೆ ತಥಾಂ ಶಿರೀಷಕುಸುಮೇ ಪುನಃ ಬಂಧುಜೀವೇ ತಥಾಂ ಪ್ರಸ್ಥಾನ ದಶಕ ಮೂವತ್ತೆಂಟು ಪುಸ್ತಕಗಳಷ್ಟು ಕರ್ಣಿಕಾರಪುಷ್ಪಗಳನ್ನು ಭಾಗೇ ಹೂವು ಮತ್ತು ದಾಸವಾಳ ಹೂವುಗಳನ್ನು ಹತ್ತು ಪುಸ್ತಕಗಳಷ್ಟು ಅರ್ಚಿಸಬೇಕು ಇತ್ಯೈರ್ ವಿವಿಧೈರ್ಮ ದೃಷ್ಟ ಕುರ್ಯಾಚ್ ಶಿವಾರ್ಚನೆ ಸರ್ವಾಮ ಸಮೃದ್ಧ್ಯರ್ಥಂ ಮುಕ್ತ್ಯರ್ಥಂ ರಾಮನೋಜ್ಜಿತ ಹೀಗೆ ಹಿಂದೆ ಹೇಳಿದ ಪರಿಮಾಣದಿಂದ ಶಿವನಿಗೆ ಪುಷ್ಪಗಳನ್ನು ಅರ್ಚಿಸಬೇಕು ಹಾಗೆ ಮಾಡಿದರೆ ಸಕಲ ಸಿದ್ಧಿ ಆಗ್ತದೆ ಫಲ ಇಲ್ಲದೆ ಮಾಡಿದರೆ ಮುಕ್ತಿ ಲಭಿಸ್ತದೆ ಅತ ಪರಂ ಪ್ರವಕ್ಷಿ ಧಾರಾಪೂಜ ಪೂಜಾಫಲ ಮಹತ್ ಯಶ್ ಶ್ರವಣ ಮಾತ್ರೇಣ ಕಲ್ಯಾಣ ಜಾಯತೆ ನೃಣಾಮ್ ಎಲಯನಾರಾಧನೆ ಈಗ ಧಾರಾ ಅಭಿ ಅಂದರೆ ಅಭಿಷೇಕ ಅಭಿಷೇಕ ಪೂಜೆ ಧಾರಾಪೂಜೆ ಅಂದರೆ ಶಿವನಾಭಿಷೇಕ ಅದರ ಫಲವನ್ನು ಹೇಳ್ತೇನೆ ಅದನ್ನು ಕೇಳಿದ ಮಾತ್ರದಿಂದಲೇ ಮಂಗಳವು ಉಂಟಾಗ್ತದೆ ವಿಧಾನಪೂರ್ವಕ ಪೂಜಾಂ ಕೃತ್ ಭಕ್ತಿಯ ಶಿವಶ್ಯ ವೈ ಪಶ್ಚಾಚ ಜಲಧಾರಾ ಭಕ್ತಿ ತತ್ಪರೈ ಮೊದಲು ಶಿವನಿಗೆ ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಬಳಿಕ ಭಕ್ತಿಯಿಂದ ಜಲಾಭಿಷೇಕವನ್ನು ಮಾಡಬೇಕು ಜ್ವರ ಪ್ರಲಾಪಾತ್ಯರ್ಥಂ ಜಲಧಾರಾ ಶುಭಾವಹ ಚತರುದ್ರೀಯ ಮಂತ್ರಣ ರುದ್ರೈಕಾಶಿನೂ ಜ್ವರಬಾಧೆ ಹೋಗಲಿಕ್ಕೆ ಏಕಾಶವಾರ ಏಕ ಹನ್ನೊಂದು ಬಾರಿ ರುದ್ರಾಭಿಷೇಕವನ್ನು ಶಿವನಿಗೆ ಮಾಡಿದರೆ ಆ ಜ್ವರಬಾಧೆ ನಾಶ ಆಗ್ತದೆ ರುದ್ರಜಾಪ್ಯನ ತೂಕ್ತ ಪೌರುಷೇಣ महामृतुजन चायत्र वोत नाम प्रणमादिभ मंत्रवाथ आगमुक्त जलधाराद तथा अथवा एकादश एकद्राभिषेक ज्वरभाध निवारण आगते अथवा रुद्रसूपुरुष मृत्युंजयमंत्र गायत्री ಮತ್ತು ಆದಿ ಮತ್ತು ಕೊನೆಯಲ್ಲಿ ಓಂಕಾರಣ ಶಿವನಾಮಗಳು ಅಥವಾ ಆಗಮದಲ್ಲಿ ಹೇಳತಕ್ಕಂಥ ಮಂತ್ರಗಳು ಇವುಗಳಿಂದ ಶಿವನಿಗೆ ಜಲಾಭೇಕವನ್ನು ಮಾಡಿಸಬೇಕು ಹಾಗೆ ಮಾಡಿದರೆ ಸುಖವೃದ್ಧಿಯು ಪ್ರಜಾವೃದ್ಧಿಯು ಆಗ್ತದೆ ಸುಖಸಂತಾನವೃದ್ಧರ್ಥಂ ಧಾರಾಪೂಜನ ಮುಕ್ತ ನಾನಾ ದ್ರವ್ಯೈ ಶುಭೈರ್ ದಿವ್ಯೈ ಪ್ರೀತ್ಯ ಸದಭಸ್ಮಧಾರೀಣ ಧೃತಧಾರಾಶಿವೇ ಕಾರ್ಯಾ ಯಾವನ್ ಮಂತ್ರಸಹಸ್ರಕಂ ತದಾ ವಂಶಸ್ ವಿಸ್ತಾರೋ ಜಾತತೆ ನಾತ್ರ ಶಿವಭಕ್ತನು ಭಸ್ಮವನ್ನು ಧರಿಸಿ ಅನೇಕ ಬಗೆಯಾದ ಮಂಗಳ ಮತ್ತು ದಿವ್ಯಾದ ದ್ರವ್ಯಗಳಿಂದ ಧಾರಾಭಿಷೇಕವನ್ನು ಸಹಸ್ರನಾಮ ಮಂತ್ರಗಳಿಂದ ಮಾಡಬೇಕು ಹಾಗೆ ಮಾಡಿದರೆ ವಂಶ ವೃದ್ಧಿಯಾಗ್ತದೆ ಸಂಶಯವಿಲ್ಲ ಏವಂ ಮದುಕ್ತ ಮಂತ್ರ ಏಣ ಕಾರ್ಯಂ ವೈ ಶಿವಪೂಜನಂ ಬ್ರಹ್ಮಭೋಜ್ಯಂ ತಪುಕ್ತಂ ಪ್ರಾಜಾಪತ್ಯಂ ಮುನೀಶ್ವರೈ ಹೀಗೆ ನಾನು ಹೇಳಿದ ಮಂತ್ರಗಳಿಂದ ಶಿವನನ್ನು ಪೂಜಿಸಬೇಕು ಒಂಬತ್ತು ಜನ ಬ್ರಾಹ್ಮಣರಿಗೆ ಮಿಷ್ಟಾನ್ನ ಭೋಜನವನ್ನು ಮಾಡಿಸಬೇಕು ಪ್ರಾಜಾಪತ್ಯ ಸಂಖ್ಯೆ ಒಂಬತ್ತು ನಾವು ಪ್ರಜಾಪತಿಗಳು ಅಂತೇಳಿ ದಕ್ಷಿಗಳು ಮರೀಚಿ ದಕ್ಷ ಮುಂತಾದವರು ನವಪ್ರಜಾಪತಿಗಳು ಈ ನವಬ್ರಹ್ಮರು ಯಾರು ಅಂತೇಳಿ ನವ ನವಬ್ರಹ್ಮಣು ಯಥಾ ಮಾರ್ಕಂಡೇಯ ಪುರಾಣಿ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ ಭೃಗುಂಪುಲಸ್ತ್ಯಲಹಂ ಕ್ರತುಮಂಗಿರಸಂತ ಮರೀಚಿಂ ದಕ್ಷತ್ರೀಂಚ ವಶಿಷ್ಠ ವಸಿಷ್ಠಂಚ ಮಾನಸಂ ನವಬ್ರಹ್ಮಣ ಇೇತೆ ಪುರಾಣ ನಿಶ್ಚಯ ಗತಾ ಅಂಥೇಳಿ ಅಂದರೆ ಭೃಗು ಪುಲಸ್ತ್ಯ ಪುಲಹ ಕ್ರತು ಅಂಗಿರಸ ಮರಿಚಿ, ದಕ್ಷ ಅತ್ರಿ ವಸಿಷ್ಠ ಇವರಿಷ್ಟು ಜನ ಮಾನಸ ಸೃಷ್ಟಿ ನವಬ್ರಹ್ಮರು ಬ್ರಹ್ಮ ಮಾನಸ ಪುತ್ರರು ಅಂತಲೂ ಹೇಳ್ತಾರೆ ಅಥವಾ ನವಬ್ರಹ್ಮರು ಅಂತೇಳಿ ಹೇಳ್ತಾರೆ ನವಬ್ರಹ್ಮಣ ಇತ್ಯಾದಿ ಪುರಾಣ ನಿಶ್ಚಯ ಗತಾ ನವಬ್ರಹ್ಮರು ಅಂತೇಳಿ ಕಲ್ಪಭೇದದಲ್ಲಿ ಅವನ ಜನ್ಮಗಳು ಯಾವ ರೀತಿ ಯಾರದು ಬ್ರಹ್ಮನಂತ ಅಂಥೇಳಿ ಕೂಡ ಕಂಡು ಬರ್ತದೆ ಸ್ವಯಂಭವಂ ಅನ್ನುವಂಥದಲ್ಲಿ ಮಾನಸ ಜನ್ಮ ಅಂಥೇಳಿ ವಿಷ್ಣುವಿನಿಂದ ಅಂದರೆ ಇದು ಮಹಾಭಾರತದಲ್ಲಿ ಬರ್ತದೆ ವಿಷ್ಣುವಿನಿಂದ ಬ್ರಹ್ಮನು ತ್ವತ್ತೋ ಮಾನಸಂ ಜನ್ಮ ಪ್ರಥಮ ದ್ವಿಜಪೂಜಿ ಚಾಕ್ಷುಷ ಮೇ ಜನ್ಮ ಚಾಸೀತ್ ಪುರಾತನ ಅಂದರೆ ದ್ವಿಜಪೂಜಿತವಾದಂಥ ಬ್ರಾಹ್ಮಣರಿಂದ ಪೂಜಿಸಲ್ಪಟ್ಟಂತಹ ಸ್ವರೂಪ ಮಾನಸ ಸೃಷ್ಟಿ ಅಲ್ಲಿ ವಿಷ್ಣುವಿನಿಂದ ಬ್ರಹ್ಮ ಚಾಕ್ಷುಷಂವೈ ದ್ವಿತೀಯಂ ಎರಡನೇದು ಚಾಕ್ಷುಷ ಚಾಕ್ಷುಷಮ್ ಅನ್ನುವಂಥದಲ್ಲಿ ಆದಂತಹದ್ದು ಚ ಆಸೀತ್ ಪುರಾತನ ಅತ್ಯಂತ ಬಹಳ ಹಿಂದೆ ಆದಂಥದ್ದು ತ್ವತ್ಪ್ರಸಾದಾತ್ಮೇಜನ್ಮ ತೃತೀಯಂ ವಾಚಿಕಂ ಮಹತ್ ಚಾಕ್ಷುಷಂ ಅಂದರೆ ಅಲ್ಲಿ ಕಣ್ಣಿನಿಂದ ಹುಟ್ಟಿದ್ದು ಸ್ವಯಂಭೂ ಅನ್ನುವಂಥದಲ್ಲಿ ಮನಸ್ಸಿನಿಂದ ಹುಟ್ಟಿದ್ದು ವಿಷ್ಣುವಿನ ಬ್ರಹ್ಮ ಚಾಕ್ಷುಷಮನ್ನಂಥರ ಅಂತ ಯಾಕೆ ಹೆಸರು ಅಂತ ಚಕ್ಷುಸ್ ಅಂದರೆ ಕಣ್ಣಿನಿಂದ ಹುಟ್ಟಿದ್ದು ವಿಷ್ಣುವಿನ ಕಣ್ಣಿನಿಂದ ಬ್ರಹ್ಮ ಹುಟ್ಟಿದ್ದು ಆಮೇಲೆ ತತ್ಪ್ರಸಾದ ಮೇಜನ್ಮತೃತೀಯಂ ವಾಚಿಕಂ ಮಹದ ಮೂರನೇದರಲಿ ಮೂರನೇ ಮನ್ ಅಂಥರದಲ್ಲಿ ಸ್ವಯಂಭುವ ಚಾಕ್ಷುಷ ಅದಾದ ನಂತರ ಮೂರನೇ ಮನ್ವಂತರದಲ್ಲಿ ವಾಚಿಕ ಅಂದರೆ ಅವನ ವಾಕ್ ಮಾತಿನಿಂದ ಹುಟ್ಟಿದಂಥದ್ದು ಬ್ರಹ್ಮ ತೊತ್ತ ಶ್ರವಣ ಜಂಚಾಪಿ ಚತುರ್ಥಂ ಜನ್ಮ ಮೇ ವಿಭೋ ಅದಾದ ನಂತರದ ನಾಲ್ಕನೇ ಮನ್ವಂತ್ರದಲ್ಲಿ ಕಿವಿಯಿಂದ ಬ್ರಹ್ಮನ ಸೃಷ್ಟಿಯಾಯಿತು ಅಂದರೆ ವಿಷ್ಣುವಿನಿಂದ ಬ್ರಹ್ಮನ ಸೃಷ್ಟಿ ಆಯಾಯ ಮನ್ವಂತರದಲ್ಲಿ ಮನ್ವಂತರ ಪ್ರಳಯದ ಬಳಿಕ ಬ್ರಹ್ಮ ವಿಷ್ಣುವಿನ ಕಿವಿಯಿಂದ ಹೊರಗಡೆ ಬಂದ ಅಂತ ಪಳೆಯ ಕಾಲದಲ್ಲಿ ವಿಷ್ಣುವಿನ ಒಳಗಡೆ ಹೋಗಿದ್ದ ಆಮೇಲೆ ನಾಸತ್ಯಂ ಚಾಪಿ ಮೇ ಜನ್ಮ ತ್ವತ್ತ ಪಂಚಮ ಮುಚ್ಚತಿ ಐದನೇ ಮಣ ಅಂತರದಲ್ಲಿ ಮೂಗಿನಿಂದ ವಿಷ್ಣುವಿನ ಅಂಡಜಂ ಚಾಪಿ ಮೇ ಜನ್ಮ ತ್ವತ್ತಷ್ಟಂ ವಿನಿರ್ಮಿತ ಆರನೇದು ಆರನೇ ಮಣ್ಣು ಅಂಡಜ ವಿಷ್ಣುವಿನ ಅಂಡದಿಂದ ಅಂಡ ಅಂದರೆ ಮೊಟ್ಟೆ ಆ ಸ್ವರೂಪದಲ್ಲಿ ಸೃಷ್ಟಿಯಾಯಿತು ಅಂತ ಬ್ರಹ್ಮನಂತ ಇದಂಚ ಸಪ್ತಮ್ ಜನ್ಮ ಪದ್ಮಜನ್ಮೀತಿ ಮೇ ಪ್ರಭು ಈಗ ಪದ್ಮ ಪದ್ಮದಿಂದ ಹುಟ್ಟ ಹಾಗಾಗಿ ಈಗ ಪದ್ಮಾಸನ ಅಂತೇಳಿ ಬ್ರಹ್ಮ ಪದ್ಮದಿಂದ ಹುಟ್ಟಿದ್ದು ನಾಭೀ ಕಮಲದಿಂದ ವಿಷ್ಣುವಿನ ಈ ಮನ್ವಂತರದಲ್ಲಿ ಯಾವುದೀಗ ವಯಸ್ಸನ್ನ ಏಳನೇದು ಹೀಗೆ ಸ್ವರ್ಗೇ ಸ್ವರ್ಗೀಶ್ಯಕಂ ಪುತ್ರ ತವ ನಿರ್ ತವ ತ್ರಿಗುಣ ತೀರ್ಥ ಅಂತಹ ವಿಷ್ಣುವೇ ತಂದೆ ನಿನ್ನಿಂದ ನಾನು ಈ ರೀತಿಯಾಗಿ ಮಗನ ಅಂತ ನಾನು ಸೃಷ್ಟಿಯಾಗ್ತೀನಿ ಪ್ರತಿ ಸಲ ಅಂಥೇಳಿ ಸೃಷ್ಟಿಯಲ್ಲಿ ಪ್ರತಿ ಸೃಷ್ಟಿ ಸೃಷ್ಟಿಯಲ್ಲದೆ ಒನ್ವಂತ್ರು ಇತಿ ಮಹಾಭಾರತ ಶಾಂತಿ ಪರ್ವ ಮೋಕ್ಷ ಧರ್ಮದಲ್ಲಿ ಅನಿರುದ್ಧ ರೂಪಿಯಾದಂಥ ವಿಷ್ಣುವಿಗೆ ಪದ್ಮಕಲ್ಪೀಯನಾದಂತಹ ಬ್ರಹ್ಮನು ಹೇಳತಕ್ಕಂಥ ಒಂದು ಮಾತಿದೆ ಪದ್ಮಕಲ್ಪದ ಇದೀಗ ಶ್ವೇತವರಹ ಕಲ್ಪ ಕಲ್ಪದಲ್ಲಿ ಬೇರೆ ಬೇರೆ ಇದೆ ಹೀಗೆ ಅದು ಬ್ರಹ್ಮ ಬಗ್ಗೆ ಆಯಿತು ಈಗ ನಾವಿಲ್ಲಿ ಹೇಳಿದ್ದು ಬ್ರಹ್ಮ ಸಂಖ್ಯೆ ಪ್ರಜಾಪತ್ಯ ಅಂತೇಳಿ ಇಲ್ಲಿ ಹೇಳಿದ್ದು ಪ್ರಜಾಪತಿ ಅಂತೇಳಿ ಬ್ರಹ್ಮ ಅಂತಲೂ ಒಂದು ಇದೆ ನಾವು ಬ್ರಹ್ಮರು ಅಂತೇಳಿ ಹಾಗೆ ಕೇವಲ ದುಗ್ಧಧಾರಾಚ ತದಾ ಕಾರ್ಯ ವಿಶೇಷತಃ ಶರ್ಕರಾ ಮಿಶ್ರ ಮಿಶ್ರಿತ ತತ್ರ ಯದ ಬುದ್ಧಿಜಡೋ ಭವೇತ್ ಅಂದರೆ ಬುದ್ಧಿ ಜಡವಾದರೆ ಸಕ್ಕರೆಯನ್ನೇ ಮಿಶ್ರ ಮಾಡಿ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿಸಬೇಕಂತ ಆಗ ಬುದ್ಧಿ ಚುರುಕಾಗ್ತದೆ ಹಾಲು ಸಕ್ಕರೆ ಮಿಶ್ರ ಮಾಡಿ ಅಭಿಷೇಕ ಮಾಡಿದರೆ ಬುದ್ಧಿ ಚುರುಕಾಗ್ತದೆ ನಮ್ದು ಶಿವನಿಗೆ ಅಭಿಷೇಕ ಮಾಡಿದರೆ ತಸ ಸಂಜಾಯಿತೆಯ ಬುದ್ಧಿ ಬುದ್ಧಿರುತ್ತಮ ಯಾವನ್ ಮಂತ್ರಾಯುತಂ ನಾವ್ದಾವದ್ಧಾರಾ ಪ್ರಪೂಜನ ಯಾವನ್ ಯಾವತ್ ಮಂತ್ರಾಯುತಂ ನಾವದ್ಧಾರಾ ಪ್ರಪೂಜನಂ ಹತ್ತು ಸಾವಿರ ಬಾರಿ ರುದ್ರಮಂತ್ರದಿಂದ ಕ್ಷೀರಾಭಿಷೇಕವನ್ನು ಮಾಡಿಸಬೇಕು ಹಾಗೆ ಮಾಡಿದರೆ ಆ ಮನುಷ್ಯನಿಗೆ ಬೃಹಸ್ಪತಿಯಂತೆ ಬುದ್ಧಿಯು ಚುರುಕಾಗ್ತದೆ ಹತ್ತು ಸಾವಿರ ಬಾರಿ ಕ್ಷೀರಾಭಿಷೇಕ ಮಾಡಿದರೆ ಯಾ ಚೋಚ್ಚಾಟನ ದೇಹೆ ಜಾಯತೆ ಕಾರಣಂ ವಿ ಪ್ರೇಮ ದುಃಖಂಚ ಪರಿವರ್ಧಿ ಸ್ವಗೃಹೇ ಕಲಹೋ ನಿತ್ಯಂ ಯಾ ಜಾತೆ ತಾರಾಂ ಕೃತ ವೈ ಸರ್ವ ದುಃಖಂ ವಿಲೀಯತೆ ಅಕಸ್ಮಾತ್ ಕಾರಣವಿಲ್ಲದೆ ಶರೀರದಲ್ಲಿ ಉಚ್ಚಾಟನೆ ಚಂಚಲತೆ ವಾಯು ಪ್ರಕೋಪ ಅಯುಕ್ತ ಸ್ಥಳದಲ್ಲಿ ಪ್ರೇಮ ಮಾಡಬಾರದ ಸ್ಥಳದಲ್ಲಿ ಪ್ರೇಮ ಬರುವಂಥದ್ದು ಹೆಚ್ಚಾಗಿ ದುಃಖ ಮನೆಯಲ್ಲಿ ನಿತ್ಯವೂ ಕಲಹ ಇವುಗಳೆಲ್ಲ ಆಗ್ತಾಯಿದ್ರೆ ಈ ದುಗ್ಧಾಭಿಷೇಕವನ್ನು ಮಾಡಿ ಶಿವನನ್ನು ಅರ್ ಅರ್ಪಿಸಿದರೆ ದುಗ್ಧ ಅಂದರೆ ಹಾಲು ಅರ್ಚಿ ಧಾರಾ ಅಭಿಷೇಕವನ್ನು ಮಾಡಿದರೆ ಹಾಲಿನಿಂದ ಈ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತದೆ ಅಂತೇಳಿ ಹೇಳ್ತಾರೆ ಶತ್ರು ನಾಂ ತಾಪನಾರ್ಥವೈ ತೈಲ ಧಾರಾ ಶಿವೋಪರಿ ಸುಪ್ರಯತ್ನೇನ ಕಾರ್ಯಸಿದ್ಧಿರ್ಧರುವಂ ಭವೇದ ಶತ್ರುಗಳಿಗೆ ಕಷ್ಟ ಉಂಟಾಗುವುದಕ್ಕಾಗಿ ಶಿವನಿಗೆ ತೈಲಾಭಿಷೇಕವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು ತೈಲ ಎಣ್ಣೆಯಿಂದ ಅದರಿಂದ ನಿಶ್ಚಯವಾಗಿಯೂ ಕಾರ್ಯಸಿದ್ಧಿಯಾಗ್ತದೆ ವಾಸಿತೇನೈವ ತೈಲೇನ ಭೋಗವೃದ್ಧಿ ಪ್ರಜಾಯಿತೇ ಸಾರ್ಷಪೀಣೈವ ತೈಲೇನ ಶತ್ರುನಾಶೋ ಭವೇ ಧ್ರುವಂ ತೈಲಾಭಿಷೇಕವನ್ನು ಮಾಡಿಸಿದರೆ ಹೆಚ್ಚಾದ ಸುಖ ಭೋಗ ಸಾರ್ಷಪತೈಲ ಅಥವಾ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿಸಿದರೆ ಶತ್ರುಗಳು ನಿಶ್ಚಯವಾಗಿ ನಾಶವಾಗ್ತಾರೆ ಮಧುನಾ ಯಕ್ಷರಜೋವೈ ಗಚ್ಚೇ ಗಚ್ಚೇಚ್ಚ ಶಿವಪೂಜನಾತ್ ಧಾರಾಚೇಕ್ಷುರಸ್ಯಾ ಸರ್ವಾನಂದಕರೀ ಶಿವೇ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ ಶಿವನನ್ನು ರಚಿಸಿದರೆ ಯಕ್ಷರಾಜ ಕುಬೇರನಾಗಿ ಶಿವನ ಸಾನ್ನಿಧ್ಯವನ್ನು ಪಡಿತಾನೆ ಕುಬೇರನೇ ಆಗ್ತಾನೆ ಅಂತೇಳಿ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಧಾರಾಚ ಇಕ್ಷುರಸ ಅಪಿ ಸರ್ವಾನಂದ ಶಿವೇ ಶಿವನಿಗೆ ತುಂಬ ಆನಂದ ಆಗ್ತದೆ ಹಾಗಾಗಿ ನಮಗೂ ಆನಂದ ಸಿಗ್ತದೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ಸಕಲ ಆನಂದಗಳು ನಮಗೆ ಉಂಟಾಗ್ತವೆ ಆಮೇಲೆ ಧಾರಾ ಗಂಗಾ ಜಲಸಭುಕ್ತಿ ಮುಕ್ತಿಫಲ ಪ್ರದ ಗಂಗಾ ಜಲದಿಂದ ಅಭಿಷೇಕ ಮಾಡಿಸಿದ್ರೆ ಭೋಗ ಮೋಕ್ಷ ಎರಡೂ ಸಿಗ್ತದೆ ಎತ್ತ ಸರ್ವಾಶ್ಚಯ್ ಪ್ರೋಕ್ತ ಮೃತ್ಯುಂಜಯ ಸಮದ್ಭವ ಈ ಎಲ್ಲ ಅಭಿಷೇಕಗಳನ್ನು ತತ್ರ ಆಯುತ ಪ್ರಮಾಣ ಹಿ ಕರ್ತವ್ಯ ತದ್ವಿಧಾನತಃ ಹತ್ತು ಬಾರಿ ಮೃತ್ಯುಂಜಯ ಮಂತ್ರದಿಂದ ಮಾಡಬೇಕು ಈ ಎಲ್ಲ ಅಭಿಷೇಕಗಳನ್ನು ಈಗ ಮೇಲೆ ಹೇಳಿದ್ದನ್ನೆಲ್ಲ ಹತ್ತು ಬಾರಿ ಮೃತ್ಯುಂಜಯ ಮಂತ್ರವನ್ನು ಹೇಳುತ್ತಾ ಮಾಡಬೇಕು ಕರ್ತವ್ಯಂ ಬ್ರಾಹ್ಮಣಾ ನಾಂಚ ಭೋಜ್ಯಂ ವೈ ರುದ್ರ ಸಂಖ್ಯೆಯ ಅದಾದಮೇಲೆ ಹನ್ನೊಂದು ಜನ ಬ್ರಾಹ್ಮಣರಿಗೆ ಸುಖ ಭೋಜನವನ್ನು ಮಾಡಿಸಬೇಕು ರುದ್ರ ಸಂಖ್ಯೆ ಹನ್ನೊಂದು ಏಕಾದಶ ರುದ್ರರು ಯಾರೆಲ್ಲ ಭವ ಶವ ಈಶಾನ ಪಶುಪತಿ ರುದ್ರ ಉಗ್ರ ಭೀಮ ಮಹಾನ್ ಅಂಥೇಳಿ ಅಷ್ಟಮೂರ್ತಿ ಉಪಾಸನೆ ಇದೆ ಅದು ಅಷ್ಟಮೂರ್ತಿ ಇನ್ನು ಏಕಾದಶ ರುದ್ರರದ್ದು ಕಪಾಲಿ ಅಂಥೇಳಿ ಬರ್ತದೆ ಆಮೇಲೆ ಭವನಾಥ ಬೇರೆ ಬೇರೆ ಹೆಸರುಗಳು ಬರ್ತದೆ ಅದು ಬೇರೆ ಬೇರೆ ಪಾಠಾಂತರಗಳು ಕೂಡ ಇದೆ ಹನ್ನೊಂದು ಏಕಾದಶ ಹೆಸರುಗಳಲ್ಲಿ ಮತ್ತು ಸಂಖ್ಯೆ ಹನ್ನೊಂದು ಏಕಾದಶ ರುದ್ರ ಹತ್ತು ಬಾರಿ ಮೃತ್ಯುಂಜಯ ಮಂತ್ರದಿಂದ ಅಭಿಷೇಕ ಮತ್ತು ಹನ್ನೊಂದು ಜನ ಬ್ರಾಹ್ಮಣರಿಗೆ ಸುಖ ಮಾಡಿಸಬೇಕು ಎತ್ತೇಸರ್ವ್ಯಾತ ಯತ್ಪುಷ್ಟೋಹಂ ಮುನೀಶ್ವರ ಎ ಸಕಲಂ ಲೋಕೆ ಸರ್ವಾಮಹಿತ ವಹಂ ಲಲಯನಾರದನೆ ಹೀಗೆ ನೀನು ಕೇಳಿದ್ದಿಲ್ಲನ್ನು ಹೇಳಿದ್ದೇನೆ ಈ ಶಿವಾರ್ಚನೆ ಲೋಕದಲ್ಲಿ ಸಕಲ ಇಷ್ಟಾರ್ಾರ್ಥಗಳನ್ನು ಕೂಡ ಕೊಡುತ್ತದೆ ಸ್ಕಂದೋಮ ಸಹಿತ ಶಂಭುಂ ಸಂಪೂಜ್ಯ ವಿಧಿನ ಸಹ ಯತ್ಫಲಂ ಲಭತೆ ಭಕ್ತ ತದ್ವದಾ ಯಥಾಶ್ರತ ಈಗ ಷಣ್ಮುಖ ಪಾರ್ವತಿಯವರ ಒಡನೆ ಇರತಕ್ಕಂಥ ಶಿವನನ್ನು ಅರ್ಚಿಸಿದರೆ ಲಭಿಸ್ತಕ್ಕಂಥ ಫಲವನ್ನು ಹೇಳುತ್ತೇನೆ ಕೇಳು ಅತ್ರ ಭಕ್ತ ಅಂದರೆ ಸಪರಿವಾರ ಅತ್ರ ಭುಕ್ ಅಖಿಲ ಸೌಖ್ಯಂ ಪುತ್ರಪೌತ್ರ ಶುಭಂ ತಮಹೇಶೋಕಂ ಸರ್ವರ್ವಸುಖಾವಹಂ ಹಾಗೆ ಶಿವನನ್ನಾರ್ಚಿಸಿದವನು ಇಹ ಲೋಕದಲ್ಲಿ ಪುತ್ರಪೌತ್ರಾದಿ ಸಕಲಸೌಖ್ಯವನ್ನು ಪಡೆದು ಕೊನೆಗೆ ಸಕಲಸುಖಗಳಿಗೆ ಆಶ್ರಯವಾದಂತಹ ಶಿವಲೋಕವನ್ನು ಪಡೀತಾನೆ ಸೂರ್ಯಕೋಟಿ ಪ್ರತಿ ಕಾಶೈರ್ ವಿಮಾನಸವರ್ವರ್ವರ್ವರ್ವರ್ವಕೈರ್ ರುದ್ರಕನ್ಯಾ ಸಕೀರ್ಣೈ ಘೇಯವಾಧ್ಯಸಮನ್ವಿ ಕ್ರೀಡತಿ ಶಿವಭೂತಶ್ಚಾವೂತ ಸಂಪ್ಲವಂ ತಥೋ ಮೋಕ್ಷನೋತಿ ವಿಜ್ಞಾನಂ ಪ್ರಾಪ್ಯ ಚಯಂ ಭಕ್ತಿಯಿಂದ ಶಿವಾರ್ಚನೆಯನ್ನು ಮಾಡಿದಂತಹ ಪುರುಷನು ಕೋಟಿ ಸೂರ್ಯನಂತೆ ಪ್ರಕಾಶಮಾನವಾದು ಎಲ್ಲಿಗೆಂದರೆ ಅಲ್ಲಿಗೆ ಹೋಗಲು ಸಾಮರ್ಥ್ಯ ಉಳ್ಳದ್ದು ದಿವ್ಯವಾದ ವಿಮಾನದಲ್ಲಿ ಸೂರ್ಯಸೌಂದರಿಯರೊಡನೆ ಕುಳಿತು ಸೊಗಸಾದ ಗಾನವನ್ನು ಕೇಳುತ್ತಾರು ದುರ್ಲೋಕಕ್ಕೆ ಹೋಗಿ ಅಲ್ಲಿ ಒಂದು ಕಲ್ಪ ಪರ್ಯಂತರವಾದಂತಹ ಬಗೆ ಸುಖಗಳನ್ನು ಅನುಭವಿಸಿ ಕೊನೆಗೆ ಬ್ರಹ್ಮಜ್ಞಾನವನ್ನು ಪಡೆದು ಮುಕ್ತಿಯನ್ನು ಹೊಂದುತ್ತಾನೆ ಇಲ್ಲಿಗೆ ಇಷ್ಟ್ರೀ ಶಿವಮಹಾಪ್ರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮಖಂಡೇ ಸೃಷ್ಟುಪಾಖ್ಯಾನೇ ಶಿವಪೂಜಾ ವಿಧಿವರ್ಣನೋ ನಾಮ ಚತುರ್ದಶ ಚತುರ್ದಶೋಧ್ಯಾಲ್ಲಿಗೆ ಶ್ರೀ ಶಿವಪುರ ಮಹಾಪುರಾಣದಲ್ಲಿ ಎರಡನೇದಾದಂಥ ರುದ್ರ ಸಂಹಿತೆಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟುಪಾಖ್ಯಾನದಲ್ಲಿ ಶಿವಪೂಜಾ ವಿಧಾನವರ್ಣನೆ ಎನ್ನತಕ್ಕಂತಹ ಹದಿನಾಲ್ಕನೇ ಅಧ್ಯಾಯ ಮುಗಿಯಿತು ಮುಂದೆ ಹದಿನೈದನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರೇರಾಮ ಓಂ ತತ್ಸದ್ ಶಿವಾರ್ಪಣಮಸ್ತಃ